ಪಕ ಧರ್ಮಸರ್ಸ್ವಿಣಿ ಅವತಾರರಿಷ್ಟಾಯ ವಸುದೆ ವತುರಮರ್ದಕೀ ಪರಮಂದಮ ಕೃಷ್ಣ ವಂದೇ ಜಗತ್ ಸಂವನತಾರೌತ್ರಮಕಲ್ಮಷರಾತ್ಮಜಂ ವಂದೇ ಶುಗತಾತೂ ಪಾರ್ಥ ಪ್ರತಿಬೋಧಿ ಭಗವತ ನಾರಾಯಣಿನ ಸ್ ವ್ಯಾಣಮುನಿ ಮಧ್ಯ ಮಹಾರತೈತ್ರತವರ್ಷಿಣೀಂ ಭಗವೀ ಅಷ್ಟಾಶ್ಯಾಂ ಅಂಬ ಅನುಸಂದಿ ಭಗವದ್ಗೀತೆ भावद्वेश <coughs> <coughs> मार्ग लोटम नम बुद्धिया कृषि अवंत सलुगी आगवंत निश्चय पर्यपदाय अवंत शब्द बड़े व्यवसाय अंतर सामा कृषि अंतर्थ बेसायोदर्थ ಬುದ್ಧಿಯ ಕೃಷಿ ಮನಸ್ಸಿನ ಕೃಷಿ ಅಂತ ಹೇಳಿದ್ರೆ ಇಂಗ್ಲೀಷ್ನಲ್ಲಿ ಹೇಳುವುದಾದರೆ ಕಲ್ಚರಿಂಗ್ ದ ಮೈಂಡ್ ಕಲ್ಚರಿಂಗ್ ದ ಇಂಟೆಲೆಕ್ಟ್ ಅಂತ ಹೇಳ್ಬೋದು ನಮ್ಮ ಪ್ರಾಕೃತವಾದಂತಹ ಮನಸ್ಸು ಪ್ರಾಕೃತವಾದಂತಹ ಬುದ್ಧಿ ಅನೇಕ ವಿಧವಾಗಿ ಹಗಲು ಇರಲು ಕೆಲಸ ಮಾಡ್ತಾ ಮಾಡ್ತಾ ಅದು ಒಂದು ರೀತಿಯ ಪ್ರಕೃತಿತನವನ್ನೇ ಪಡೆದಿರ್ತದೆ वैलडे अंत बुद्धिया नमह नम नैज ज्ञान संपादक उत्तम मोक्ष अवंत फल पड़ी के आगद यूमिया हसन गोसली ಭೂಮಿ ಎಷ್ಟು ಫಲವತ್ತಾಗಿದ್ದರೆ ಏನು ಪ್ರಯೋಜನ ಕಳೆ ಬೆಳೆಯುತ್ತೆ ಭೂಮಿ ಫಲವತ್ತಾಗಿದ್ದರೆ ಕಳೆನೂ ಬೆಳೆಯುತ್ತೆ ಬೆಳೆನೂ ಬೆಳೆಯುತ್ತೆ ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ಕಳೆಯಲ್ಲ ಉತ್ತಮವಾದಂತಹ ಮೋಕ್ಷ ಅಂತಕ್ಕಂತಹ ಬೆಳೆ ಶ್ರೀಫಲ ಬೇಕಾಗಿರುತ್ತೆ ಈ ಶ್ರೀಫಲವನ್ನು ನಾವು ಪಡಿಬೇಕಾದರೆ ಆ ಎಂತಹ ಕೃಷಿಯನ್ನು ನಾವು ಅವಲಂಬಿಸಬೇಕು ಎಂತಹ ವ್ಯವಸಾಯವನ್ನು ನಾವು ಅವಲಂಬಿಸಬೇಕು ಅಂತ ಹೇಳಿದರೆ ಅವ್ಯವಸಾಯ ಅಂತಕ್ಕಂತಹ ಕಲೆಗಳನ್ನೆಲ್ಲ ತೆಗೆದುಬಿಡಬೇಕು ಭೂಮಿಯನ್ನು ನಾವು ಯಾವಾಗ ಅವ್ಯವಸಾಯವಾಗಿ ಇಟ್ಟಿರ್ತೇವೆಯೋ ಅಂದರೆ ಬೇಸಾಯ ಮಾಡಿದೆ ಪ್ಲೋಯಿಂಗ್ ಮಾಡಿದೆ ಯಾವಾಗ ಭೂಮಿಯನ್ನು ಇಟ್ಟಿರ್ತೇವೆಯೋ ಕಳೆಯನ್ನು ತಗಿದೆ ಸಂಸ್ಕಾರವನ್ನು ಅದಕ್ಕೆ ಕೊಡದೆ ಆಗ ಬೇಕಾದಷ್ಟು ಅಂದರೆ ನಮಗೆ ಬೇಡದಷ್ಟು ಬೇರೆ ಬೇರೆಯ ತ್ರಿಗುಣಾತ್ಮಕವಾದಂತಹ ಬೆಳೆ ಬೆಳ್ಕೊಂಡು ಬಿಡ್ತದೆ ಅಂತಹ ಬೆಳೆ ಬೆಳ್ಕೊಂಡವರು ನಾವಿನೇ ಯಾಕೆ ಅಂದರೆ ನಾವು ಯಾವ ಕೆಲಸವನ್ನು ಕೃಷಿಯಲ್ಲಿ ಮಾಡಬೇಕಾಗಿತ್ತು ಆ ಕೆಲಸವನ್ನು ನಾವು ಮಾಡಲಿಲ್ಲ ಅದಕ್ಕೆ ಕಾರಣ ಎರಡು ಒಂದು ಸೋಂಬೇರಿತನ ಇನ್ನೊಂದು ಅಜ್ಞಾನ ಅಜ್ಞಾನ ನಿವೃತ್ತಿ ಆದರೂ ಕೂಡ ಆ ಸೋಂಬೇರಿತನ ಅಂತಕ್ಕಂಥದ್ದು ಅಷ್ಟು ಸುಲಭವಾಗಿ ನಿವೃತ್ತಿ ಆಗುವುದಿಲ್ಲ ಅಯ್ಯೋ ಇದು ಕಷ್ಟ ಯಾರಪ್ಪ ಇಷ್ಟೆಲ್ಲ ಮಾಡ್ತಾರೆ ಇಷ್ಟೆಲ್ಲ ಪ್ರಯತ್ನ ಪಡ್ತಾರೆ ಇಷ್ಟೆಲ್ಲ ಕೃಷಿ ಮಾಡ್ತಾರೆ ಯಾರಾದರೂ ಗುರು ಅಂತವ್ರು ಇದ್ರೆ ಪ್ಲಾಟ್ ಡೆವಲಪರು ಅವ್ರಿಗೆ ಇದನ್ನು ಮಾರುಬೆಟ್ಟು ನಾನೊಂದಿಷ್ಟು ಒಳ್ಳೆಯ ಕಮಿಷನ್ ಸಂಪಾದನೆ ಮಾಡುವಂತ ನೀವು ಅಂದ್ಕೊಂಡ್ರೆ ಈ ಉದ್ಯೋಗ ಇಲ್ಲಿ ಸಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ನಿಮ್ಮ ಒಂದು ಆ ಕೃಷಿಗೆ ಆ ವ್ಯವಸಾಯಕ್ಕೆ ನೀವೇ ಹೊಣೆಗಾರರು ನಿಮ್ಮ ಗುರುವೂ ಅಲ್ಲ ನಿಮ್ಮ ಗುರು ಹೀಗೆ ಅಂತ ಮಾರ್ಗದರ್ಶನ ನೀಡಬಲ್ಲ ಹೆಚ್ಚಂದರೆ ತನ್ನ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ನಿಮ್ಮ ಮನಸ್ಸನ್ನು ಹಿಂಚಿತ್ ಜಾಗೃತಗೊಳಿಸಬಲ್ಲ ಆದರೆ ಮೂಲತಃ ಪ್ರಯತ್ನ ಪಟ್ಟು ದುಡಿಯಬೇಕಾಗಿರ್ತಕ್ಕಂತಹ ವ್ಯಕ್ತಿಗಳು ನಾವು ನಾವೇ ಭಗವಂತ ಆಗಲೇ ನಮಗೆ ಎಚ್ಚರಿಕೆ ಕೊಡ್ತಾನೆ ನಿಮ್ಮನ್ನು ಉದ್ಧರಿಸಿಕೊಳ್ಳಬೇಕಾದಂತಹ ಶಕ್ತಿ ನೀವೇ ಬೇರೆ ಯಾರು ಅಲ್ಲ ನಿಮಗೆ ನಿಮ್ಮನ್ನು ಉದ್ಧರಿಸಬೇಕು ನೀವು ಸಂಸ್ಕೃತಗೊಳ್ಳಬೇಕು ನಂತರ ಮೋಕ್ಷ ಅಂತಕ್ಕಂತಹ ಫಲವನ್ನು ಅಥವಾ ಜ್ಞಾನ ಅಂತಕ್ಕಂತಹ ಫಲವನ್ನು ನಿಮ್ಮ ಬುದ್ಧಿಯಲ್ಲಿ ಕಾಣಬೇಕು ಆ ಭೂಮಿಯಲ್ಲಿ ಕಾಣಬೇಕು ಅಂತ ನಿಮಗೆ ಬಯಕೆ ಇಲ್ಲದೆ ಹೋದರೆ ಕುದುರೆ ತೆಗೆದುಕೊಂಡು ನೀರಿನ ಹತ್ತಿರ ತಂದರೂ ಕೂಡ ಅದಕ್ಕೆ ಬಾಯಾರಿಕೆ ಇಲ್ಲದೆ ಹೋದರೆ ಅದು ಆ ನೀರನ್ನು ಯಾವ ರೀತಿಯಲ್ಲಿ ಕುಡಿಯೋದಿಲ್ವೋ ಹಾಗೆಯೇ ನಿಮಗೊಂದು ಸಾವಿರ ಜನ ಗುರು ಇದ್ರು ಒಂದೇ ಆ ಗುರುವಿನ ಒಂದು ಶ್ರಮವೇ ಶ್ರಮ ಅಷ್ಟೆ ನಿಮ್ಮ ಪರಿಶ್ರಮ ಎಲೆ ತನಕ ಇರೋದಿಲ್ವೋ ಆಗ ಗುರು ಇರಲಿ ಅನುಕೂಲವಾದಂತಹ ವಾತಾವರಣವಿರಲಿ ಯಾವ ಪ್ರಯೋಜನವೂ ಆಗುವುದಿಲ್ಲ ನೀವು ಮಠದೊಳಗೆ ಇರಲಿ ಅಥವಾ ಬೇರೆ ಕಡೆ ಎಲ್ಲೇ ಇರಲಿ ಸಂಸಾರದಲ್ಲೇ ಇರಲಿ ಎಲ್ಲಿಯ ತನಕ ನಿಮಗೆ ಒಳಗಡೆ ತುಡಿತ ಇರೋದಿಲ್ವೋ ನಾನು ಈ ಒಂದು ಅಚಿಂತ್ಯವಾದಂತಹ ಒಂದು ಜ್ಞಾನ ಅಚಿಂತ್ಯವಾದಂತಹ ಸುಖ ಪಡೆಯಬೇಕು ಯಾವ ಹೊರಗಡೆಯ ಆಶ್ರಯವಿಲ್ಲದೆ ಇರತಕ್ಕಂತಹ ನಿರಾಲಂಬವಾಗಿರ್ತಕ್ಕಂತಹ ಯಾವ ಸುಖ ಇದೆಯೋ ಅದರಲ್ಲೇ ಆತ್ಮರತಿ ಆತ್ಮಕ್ರೀಡ ಆಗಿರಬೇಕು ಅನ್ನುವಂತಹ ತುಡಿತ ಇಲ್ಲಿ ಬರುವುದಿಲ್ವೋ ಅಲ್ಲಿಯೇ ತನಕ ನಮ್ಮ ಒಂದನೇ ಹೆಜ್ಜೆ ನಾವು ಇಟ್ಟಿರುವುದಿಲ್ಲ ಅಂತ ಅರ್ಥ ಆ ಒಂದನೇ ಹೆಜ್ಜೆ ಇಟ್ಟ ಮೇಲೆ ಉಳಿಗೆಲ್ಲ ಮಾತು ಶುರುವಾಗುತ್ತೆ ಈ ಪುಸ್ತಕ ನಮಗೆ ಉಪಯೋಗ ಆಗೋದು ಯಾವಾಗ ಆ ಒಂದನೇ ಹೆಜ್ಜೆಯನ್ನು ನಾವು ಮೊದಲು ಇಟ್ಟಿರ್ತೇವೆಯೋ ಆವಾಗ ಮಾತ್ರ ಈ ಪುಸ್ತಕಗಳು ಈ ಗುರು ಎಲ್ಲ ನಮ್ಮ ಸಹಾಯಕ್ಕೆ ಸರಿಯಾಗಿ ಸಿಗ್ತಾರೆ ಇಲ್ಲದೆ ಹೋದರೆ ಎಷ್ಟೆಲ್ಲ ಇದ್ದರೂ ಕೂಡ ಪುನಃ ನಾವು ಡಿಗ್ರಿನೂ ಅಥವಾ ಯಾವುದೋ ಓದಿದಾಗೆ ಇದನ್ನು ತಲೆಯಲ್ಲಿ ತುಂಬಿಸಿಕೊಂಡು ಬೇಕಿದ್ರೆ ಬೇರೆಯವರಿಗೆ ಪ್ರವಚನ ಕೊಡಲಿಕ್ಕೆ ಉಪಯೋಗಿಸ್ಕೊಳ್ಬೋದು ಆದ್ದರಿಂದ ಎಲ್ಲರೂ ಭೇಷ್ ಭೇಷ್ ತುಂಬ ಚೆನ್ನಾಗಿ ಮಾತನಾಡಿದ್ರಿ ಅಂತೆಲ್ಲ ಹೇಳಿದರೂ ಕೂಡ ಅದರ ಪ್ರಯೋಜನ ಅಲ್ಲಿಗೆ ಮುಗಿಯಿತು ಅವರು ಹೊಗಳಿದ್ದೋ ನೀವು ಸ್ವಲ್ಪ ಒಬ್ಬಿತ್ತು ಅಷ್ಟೇ ಆಯಿತೇ ಹೊರತು ಇದರಿಂದ ನಿಜವಾದಂತಹ ಯಾವ ರತ್ನವನ್ನು ತೆಗೆದು ನೀವು ಆಸ್ವಾದಿಸ್ಬೋದು ಆಗಿತ್ತೋ ಅಂತಹ ಒಂದು ಮಹತ್ಕಾರ್ಯ ನಮ್ಮಿಂದ ಆಗುವುದಿಲ್ಲ ಆದ್ದರಿಂದ ಮುಖ್ಯವಾಗಿ ನಾವು ಆ ತುಡಿತವನ್ನು ಬೆಳೆಸ್ಕೊಂಡಾಗ ಹಾಗಿದ್ರೆ ಇದಕ್ಕೇನು ಮಾಡಬೇಕು ಅಂತ ಹೇಳಿದಾಗ ಇಲ್ಲಿ ಭಗವಂತ ಹೇಳಿದಾಗೆ ಕೃಷಿ ಮಾಡಬೇಕು ಅದಕ್ಕೋಸ್ಕರ ವ್ಯವಸಾಯಾತ್ಮಿಕ ಬುದ್ಧಿ ಅಂತ ಬಡಿಸಿದ ವ್ಯವಸಾಯ ಆಗಿರ್ತಕ್ಕಂತಹ ಬುದ್ಧಿ ನಿಶ್ಚಯ ಬುದ್ಧಿ ಅಲ್ಲಾಡದೇ ಇರತಕ್ಕಂತಹ ಬುದ್ಧಿ ಸ್ಥಿರವಾಗಿರ್ತಕ್ಕಂತಹ ಬುದ್ಧಿ ಮತ್ತೆ ಅಲ್ಲಾಡಬಾರ್ದು ಜಗತ್ತನ್ನು ಚೆನ್ನಾಗಿ ಮಥಿಸಿ ಇದೇನೋ ಇದೇನಲ್ಲ ಇದು ಎಷ್ಟು ಇದಕ್ಕೆ ಬೆಲೆ ಎಷ್ಟು ಅಷ್ಟು ಚೆನ್ನಾಗಿ ಆ ಬುದ್ಧಿಯಲ್ಲಿ ಒಂದೇ ನಿಶ್ಚಯ ಆಗಿಬಿಟ್ರೆ ಬುದ್ಧಿ ಕೃಷಿಯಾದಂತೆ ಅಂತಹ ಕೃಷಿಯಾದಂತಹ ಉತ್ತಂತಹ ಆ ಬುದ್ಧಿಯಲ್ಲಿ ಈಗ ಆ ಉಪದೇಶಾಮೃತದ ಬೀಜವನ್ನು ಬಿತ್ತಿದಾಗ ತಕ್ಷಣ ಅದು ಆ ಫಲವನ್ನು ಅಲ್ಲಿ ಕೊಡ್ತದೆ ಆ ಫಲವನ್ನು ಕೊಡ್ತದೆ ಬುದ್ಧಿ ಫಲವತ್ತಾದೆ ಯಾವಾಗಲೂ ನೀವು ಅದ್ರಲ್ಲಿ ಕೆಟ್ಟದಾಕಿ ಬೆಳೆಯುತ್ತೆ ಒಳ್ಳೇದು ಹಾಕಿ ಬೆಳೆಯುತ್ತೆ ಎರಡೂ ಹಾಕಿದ್ರೆ ಯಾವ್ದು ಬೆಳೆಯುತ್ತೆ ಅಂದರೆ ನಾವು ನೋಡಿದಾಗೆ ಕಳೆನೆ ಬರ್ರಂತ ಬೇಗಬಾರದು ಬೆಳೆ ಬರೋಲ್ಲ ನೀವು ಎಷ್ಟೇ ನೀರು ಹಾಕಿ ಎಷ್ಟೇ ಗೊಬ್ಬರ ಹಾಕಿ ನಿಮ್ಮ ಪಕ್ಕದಲ್ಲಿ ಏನೇನು ಇರುತ್ತೋ ಆ ಕಳೆಗಳೇ ಜಾಸ್ತಿ ಬರುತ್ತೆ ನೀವು ನೋಡಿ ನಿಮಗೆ ಕಳೆ ಬೆಳೆಯೋದಕ್ಕೆ ಹೆಚ್ಚು ಶ್ರಮ ಬೇಕಾಗಿಲ್ಲ ನೀವು ಅಂದ್ಕೊಂಡಿರ್ತಕ್ಕಂತಹ ಬೆಳೆ ಇದೆಯಲ್ಲ ಅದನ್ನು ತೆಗಿಬೇಕಾದ್ರೆ ಹೆಚ್ಚು ಪರಿಶ್ರಮ ಬೇಕಾಗಿದೆ ಸಾಧನೆ ಅಗತ್ಯ ಇರತಕ್ಕಂಥದ್ದೇ ಉತ್ತಮವಾದಂತಹ ರತ್ನವನ್ನು ಪಡೀಲಿಕ್ಕೆ ಹೊರತು ನಿಕೃಷ್ಟವಾದದ್ದನ್ನು ಪಡೀಲಿಕ್ಕೆ ಸಾಧನೆ ಬೇಕೇ ಆಗಿಲ್ಲ ಅದು ಪ್ರಕೃತಿಯ ಗುಣ ಸಾಮಾನ್ಯವಾಗಿ ಎಲ್ಲ ಕಡೆ ಲಭ್ಯವಾಗಿರ್ತಕ್ಕಂಥದ್ದು ಆದ್ದರಿಂದ ಇಲ್ಲಿ ಭಗವಂತ ಆ ವ್ಯವಸಾಯ ಅನ್ನುವಂತಹ ಒಂದು ಶಬ್ದವನ್ನು ಬಳಸಿದ್ದಾನೆ ಅಂತ ನಿಮ್ಮ ನೆನಪಿಗೆ ಇಲ್ಲಿ ತಂದೆ ಪುನಃ ನಾವು ಈ ವೇದದ ಒಂದು ಸಾರ ಮತ್ತು ಈ ವೇದದ ಉದ್ದೇಶದ ಅದರ ಕುರಿತು ಹಿಂದಿನ ಉಪನ್ಯಾಸದಲ್ಲೂ ಕೂಡ ನಾವು ವಿಚಾರವನ್ನು ಮಾಡಿದವು ಈ ಭಾಗವತದಲ್ಲಿ ಹನ್ನೊಂದನೆಯ ಸ್ಕಂದದಲ್ಲಿ ಭಗವಂತ ಶ್ರೀಕೃಷ್ಣ ತನ್ನ ಇನ್ನೊಬ್ಬ ಶಿಷ್ಯನಾದಂತಹ ಉದ್ಧವನಿಗೆ ಮಾಡತಕ್ಕಂತಹ ಉಪದೇಶಗಳಲ್ಲಿ ಆತ ಈ ತನ್ನ ಯಾವ ಒಂದು ನಿಶ್ಚಯ ಇಲ್ಲಿ ಹೇಳಿಟ್ಟಿದ್ದಾನೋ ಅಲ್ಲೂ ಕೂಡ ಅದೇ ನಿಶ್ಚಯವನ್ನು ಅಲ್ಲಿ ಹೇಳಿದ್ದಾನೆ ಏನದು ಅಂದರೆ ಸ್ವೇ ಸ್ವೇ ಅಧಿಕಾರೇ ಯಾ ನಿಷ್ಠ ಸಗುಣ ಪರಿಕೀರ್ತಿತಃ ವಿಪರ್ಯಯಸ್ತು ದೋಷ ಸ್ಯಾದುಭಯೋ ರೇಷ ನಿಶ್ಚಯ ಅವನು ಹೇಳ್ತಾನೆ ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕರ್ಮದಲ್ಲಿ ಅವರವರಿಗೆ ಅಧಿಕಾರ ಇದೆ ಅಂತ ಹೇಳಿದರೆ ಯಾವ ಕರ್ಮ ಅಂತ ಹೇಳಿದ್ರೆ ತಮ್ಮ ಗುಣ ಅದಕ್ಕೆ ಮೀಸಲಾಗಿರ್ತಕ್ಕಂತಹ ಕರ್ಮ ನಾನು ಅನೇಕ ಜನ್ಮದಿಂದ ಯಾವ ಒಂದು ಕರ್ಮ ಮಾಡಲಿಕ್ಕೆ ನನ್ನನ್ನು ಬೆಳೆಸ್ಕೊಂಡು ಅನೇಕ ಜನ್ಮಗಳಿಂದ ನಾನೇ ನನ್ನನ್ನು ಬೆಳೆಸ್ಕೊಂಡಿರೋದು ನನ್ನ ತಂದೆಯಲ್ಲ ನನ್ನ ತಾಯಿಯಲ್ಲ ನನ್ನ ಗುರು ಅಲ್ಲ ಅಂತಹ ಒಂದು ನನ್ನನ್ನು ನಾನು ನಿರೂಪಿಸಿಕೊಂಡಿದ್ದೇನಲ್ಲ ರೂಪಿಸಿದ್ದೇನಲ್ಲ ಅಂತಹ ಆ ರೂಪಣೆಯೇ ನನ್ನ ಗುಣ ಅದು ದೋಷವೂ ಆಗಿರಲಿ ಪರವಾಗಿಲ್ಲ ಅದು ನನ್ನ ಗುಣ ಈಗ ನಾನು ಅದರ ಮೇಲೆ ನಿಂತುಕೊಂಡು ಮೇಲಿನ ಮೆಟ್ಟಲಿಗೆ ಹೋಗಬೇಕಾಗಿ ಹೊರತು ನಾನು ನನ್ನಲ್ಲಿ ನಿಲ್ಲದೆ ಬೇರೆಯವರ ಏನು ಮಾಡ್ತಾರೋ ಅದನ್ನು ನಕಲು ಮಾಡಿದರೆ ಅದು ದೋಷ ಅದು ಎಷ್ಟೇ ಚೆನ್ನಾಗಿರಲಿ ಆ ಕೆಲಸ ಎಷ್ಟೇ ಉತ್ತಮವಾಗಿರಲಿ ಸಮಾಜದಲ್ಲಿ ಹೆಸರನ್ನು ಗಳಿಸಿರ್ಲಿ ಆದರೆ ನನಗೆ ಅದು ಅಪಥ್ಯ ನನಗೆ ಪಥ್ಯ ಅಲ್ಲ ಅದು ನನಗೆ ಯಾವುದು ಪಥ್ಯ ಅಂದರೆ ನನ್ನ ಗುಣಕ್ಕೆ ಅನುಗುಣವಾದಂತಹ ಯಾವ ಒಂದು ಕರ್ಮ ಇದೆಯೋ ನನ್ನ ಸ್ವಧರ್ಮ ಆ ಸ್ವಧರ್ಮವೇ ನನಗೆ ಗುಣ ಹಾಗೆ ಹೇಳಿ ಅವನು ಹೇಳ್ತಾನೆ ಈ ವೇದ ಅಂತಕ್ಕಂಥದ್ದು ಏನು ಹೇಳಲಿಕ್ಕೆ ಹೊರಟಿದೆ ಏಂ ಪುಷ್ಪಿತಾ ವಾಚ ವ್ಯಾಕ್ಷಿಪ್ತ ಮನಸಾಂ ನೃಢ ಮಾನಿನಾಂ ಚಾತಿ ಸ್ತಬ್ಧಾನ ಮದ್ ವಾರ್ತಾ ಅಪಿನ ರೋಚನೆ ಹೀಗೆ ವೇದಗಳ ಈ ಒಂದು ವಿಚಿತ್ರವಾದಂತಹ ಮಾತುಗಳಿದೆಯಲ್ಲ ವೇದ ಅದ್ರ ಮುಂದೆ ಹೇಳ್ತಾನೆ ಈ ವೇದ ಅಂತಕ್ಕಂಥದ್ದು ಪರೋಕ್ಷವಾಗಿ ಭಗವಂತನನ್ನು ಹೇಳ್ತಾ ಇದೆ ಪ್ರತ್ಯಕ್ಷವಾಗಿ ಅದನ್ನು ಲಿಟ್ರಲ್ ಮೀನಿಂಗ್ ತೆಗೆದುಕೊಂಡ್ರೆ ಅಕ್ಷರಶಃ ಕರ್ಮ ಮಾಡು ಹೀಗೆ ಮಾಡಿದ್ರೆ ಆ ಒಂದು ಫಲ ಸಿಗ್ತದೆ ಹೀಗೆ ಮಾಡಿದ್ರೆ ಈ ಸ್ವರ್ಗ ಸಿಕ್ಕತ್ತೆ ಅಂತಹ ದೇವತೆ ಇಷ್ಟು ಚೆನ್ನಾಗಿ ಇಷ್ಟು ವೇಗವಾಗಿ ನಿನಗೆ ಆ ಒಂದು ಫಲವನ್ನು ತಂದುಕೊಡ್ತಾನೆ ಅನ್ನುವಂತಹ ವಿಧ ಸ್ತೋತ್ರಗಳು ಅಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗುತ್ತೆ ಅದರಿಂದ ಮೋಹಗೊಂಡಂತಹ ಈ ಕರ್ಮಠರು ಕರ್ಮ ಮಾಡುವಂತಹ ಸ್ವಭಾವದವರು ರೆಸ್ಟ್ಲೆಸ್ ಪೀಪಲ್ ಅವರೇನು ಮಾಡ್ತಾರೆ ಅಂತಹ ಅವರಿಗೆ ಆ ವೇದದಲ್ಲಿ ಅಡಕವಾಗಿರತಕ್ಕಂತಹ ಭಗವಂತನ ಒಂದು ಗುಣ ಲೀಲೆಗಳು ಅವರ ಕಣ್ಣಿಗೆ ಗೋಚರವೇ ಆಗಬಹುದು ಯಾಕೆ ಅವರ ತಲೆಯೆಲ್ಲ ಕರ್ಮ ಮಾಡು ಫಲವನ್ನು ಪಡಿ ಸುಖವಾಗಿದ್ದು ಅಲ್ಲಿ ಆನಂದವಾಗಿರ್ಬೋದು ಅನ್ನುವಂಥ ಒಂದು ಭ್ರಮೆ ಆ ಭ್ರಮೆ ಅಂತಕ್ಕಂಥದ್ದು ಅವರ ಮನಸ್ಸನ್ನು ಬುದ್ಧಿಯನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಟ್ಟಿರುತ್ತೆ ಹೀಗಾಗಿ ಅವರಿಗೆ ಇಂತಹ ಆತ್ಮದ ಕುರಿತಾದಂತಹ ಯಾವ ಒಂದು ವಿವರಣೆಗಳು ಉಪನಿಷತ್ನಲ್ಲಿ ಸಿಗ್ತದೆಯೋ ವೇದ ಭಾಗವಾಗಿರ್ತಕ್ಕಂಥ ಉಪನಿಷತ್ನಲ್ಲಿ ಅದರ ಕಡೆಗೆ ಕಣ್ಣೇ ಹೋಗುವುದಿಲ್ಲ ಅವರಿಗೆ ಅಂತಹ ಪುಷ್ಪಹಿತ ವಾಚಾ ವ್ಯಾಕ್ಷಿಪ್ತ ಮನಸಾಂ ನಡಾಂ ಎಂತಹ ಮಾತುಗಳು ವೇದದ ಮಾತುಗಳು ಅಂತ ಹೇಳಿದ್ರೆ ಪುಷ್ಪಹಿತ ವಾಚ ಅತ್ಯಂತ ಅಲಂಕೃತವಾದಂತಹ ಮಾತುಗಳು ಹೂವಿನ ಸದೃಶವಾದಂತಹ ಮಾತುಗಳು ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ಕರೆಕ್ಟ್ ಆಗಿ ಫ್ಲವರಿ ಲ್ಯಾಂಗ್ವೇಜ್ Covered with flowery language. Ashtu ಕವರ್ಡ್ ವಿತ್ ಫ್ಲವರಿ ಲ್ಯಾಂಗ್ವೇಜ್ ಅಂತ ಅಷ್ಟು ಚೆನ್ನಾಗಿರ್ತಕ್ಕಂತಹ ಸೊಗಸಾದಂತಹ ಮಾತುಗಳಲ್ಲಿ ಸಿಕ್ಕಾಕೊಂಡು ಬಿಡ್ತಾರಂತೆ ಅವರು ಮಾನಿನಾಂ ಚ ಅತಿಸಬ್ಧಾನಾಂ ಎನ್ ಎಂಥ ಮನುಷ್ಯರವರು ಯಾರಿಗೆ ನನ್ನ ಗುಣಗಾನ ಕೇಳಿಸುವುದಿಲ್ವೋ ಕಾಣಿಸುವುದಿಲ್ವೋ ಅವ್ರೆಂಥವರು ಅಂದರೆ ಮಾನಿಗಳು ಅಂದರೆ ಅತ್ಯಂತ ಮಾನವಂತರು ಬೇರೆಯವರ ಮಾತನ್ನು ಕೇಳೋದಿದೆ ನೀವ್ಯಾರಿಗೆ ನಮ್ಗೆ ಹೇಳೋಕ್ಕೆ ನಮಗೆಲ್ಲ ಗೊತ್ತಿದೆ ಅತಿಸ್ತಬ್ಧಾನ ಗುರುಗಳ ಬಳಿಯಲ್ಲಿ ಸತ್ಸಂಪ್ರದಾಯದ ಅಂತಹ ಗುರುಗಳ ಬಳಿಯಲ್ಲಿ ಅವರು ಈ ವೇದದ ಶ್ರವಣವನ್ನು ಮಾಡದೇ ಇರ್ತಕ್ಕಂಥವರು ಅಂಥವರು ಫಲಶ್ರತಿರಿಯಂ ನೃಣಂ ನ ಶ್ರೇಯೋ ರೋಚನಂ ಪರಂ ಶ್ರೇಯೋ ವಿವಕ್ಷೆಯ ಪ್ರೋಕ್ತಂ ಯಥಾ ಭೈಷಜ್ಯ ಹೇ ಉದ್ದವ ಈ ಒಂದು ಫಲಶ್ರುತಿ ವೇದದಲ್ಲಿ ಹೇಳಿರತಕ್ಕಂತಹ ಫಲಶ್ರುತಿ ಇದಕ್ಕೆ ಇದು ಫಲ ಇದಕ್ಕೆ ಇದಿದು ಫಲ ಈ ಯಜ್ಞಕ್ಕೆ ಈ ಫಲ ಅಂತ ಹೇಳಿರ್ತಕ್ಕಂಥದ್ದು ಇದು ನಿಜವಾಗಿಯೂ ಏನಕ್ಕೆ ಹೇಳಿದೆ ಅಂತ ಹೇಳಿದ್ರೆ ಮನುಷ್ಯರನ್ನ ಕರ್ಮದಲ್ಲಿ ಸಿಕ್ಕಾಕ್ಸ್ಕೊಳ್ಳಿಕ್ಕೆ ಹೇಳಲಿಲ್ಲ ಮತ್ತೆ ಮನುಷ್ಯರ ಶ್ರೇಯೋಭಿವೃದ್ಧಿಗೆ ಹೇಳಿದ್ದೇವೆ ಶ್ರೇಯಸ್ಸು ಅಂದ್ರೆ ಏನು ಮೋಕ್ಷ ಮೋಕ್ಷಕ್ಕೂ ಇದಕ್ಕೂ ಏನು ಸಂಬಂಧ ಯಾಕೆ ಹೇಳಿದೆ ಇದು ಅಂದ್ರೆ ಅವನು ಹೇಳ್ತಾನೆ ಶ್ರೇಯೋ ವಿವಕ್ಷಯ ಪ್ರೋಕ್ತಂ ಯಥಾ ಭೈಷಜ್ಯ ರೋಚನಂ ಸೋಂಬೇರಿಗಳು ಇರ್ತಾರೆ ಯಾವ ಕೆಲಸಕ್ಕೂ ಕೈ ಹಾಕೋದಿಲ್ಲ ಅಂಥವರಿಗೆ ಶಾಸ್ತ್ರೀಯವಾದಂತಹ ಕರ್ಮದಲ್ಲಿ ಅಭಿಲಾಷೆಯನ್ನು ಆಸೆಯನ್ನು ಹೊಡಿಸಲಿಕ್ಕೆ ಮಗುವು ನೀನು ಈ ರೀತಿಯಾದಂತಹ ಕರ್ಮವನ್ನು ಮಾಡಿದರೆ ನೋಡು ನಿನಗಿಂತಹ ಫಲ ಸಿಗುತ್ತೆ ಹೇಗೆ ಅದು ಭೈಷಜ್ಯ ರೋಚನಂ ಕಹಿಯಾದಂತಹ ಔಷಧಿಯನ್ನು ಸಾಮಾನ್ಯವಾಗಿ ಯಾರು ಮುಟ್ಟೋದಿಲ್ಲ ಸಣ್ಣವರಿರಲಿ ದೊಡ್ಡೋರೇ ಮುಟ್ಟೋಣ ಹಾಗಿದ್ರೆ ಏನು ಮಾಡಬೇಕು ಅಂದರೆ ಈಗಿನ ಕಾಲದಲ್ಲಿ ಮಾಡ್ತಾರಲ್ಲ ಟಾನಿಕ್ ಹೊಸದಾಗಿ ಟಾನಿಕ್ ಅದಕ್ಕೆ ಸ್ವಲ್ಪ ಈ ಆಲ್ಕೋಹಾಲ್ ಕಂಟೆಂಟ್ ಮಿಕ್ಸ್ ಮಾಡೋದು ಅಥವಾ ಪೆಪ್ಪರ್ಮೆಂಟ್ ಮಿಕ್ಸ್ ಮಾಡೋದು ಅಥವಾ ಮಕ್ಕಳಿಗೆ ಈ ಅದು ಇದು ಕುಡಿಸ್ಲಿಕ್ಕೆ ಚಾಕ್ಲೇಟ್ ಫ್ಲೇವರು ಆ ಫ್ಲೇವರು ಈ ಫ್ಲೇವರು ಅಂತ ಮಿಕ್ಸ್ ಮಾಡೋದು ಆ ರೀತಿಯಾದಂತಹ ಫ್ಲೇವರ್ ಇದೆಯಲ್ಲ ಆ ಫ್ಲೇವರೇ ಫಲಶ್ರಿ ವೇದದಲ್ಲಿ ಅಂತಹ ಒಂದು ಆ ಫ್ಲೇವರನ್ನು ಅನುಸರಿಸಿ ಬಂದಂತಹ ಈ ಜನರು ಏನ್ಮಾಡ್ತಾರೆ ಅದನ್ನು ಅನುಸರಿಸ್ತಾ ಅನು ಅನುಸರಿಸ್ತಾ ಅದರ ಫಲವನ್ನು ಸವಿತಾ ಫಲದ ಜೊತೆಗೆ ಒಧೆಯು ಬೀಳುತ್ತೆ ಅದನ್ನೂ ಕೂಡ ಸವಿತಾ ನಿಧಾನವಾಗಿ ಪಾಠ ಕಲಿತಾ ಇದರ ತಾತ್ಪರ್ಯ ಏನು ಅಂತ ಆಲೋಚನೆ ಮಾಡ್ತಾರೆ ಯಾಕೆ ಅಂದ್ರೆ ದಪ್ಪ ಬುದ್ಧಿ ಅದು ಒದೆ ಪ್ರಕೃತಿ ಒದೆ ಕೊಟ್ರೇ ಆ ಬುದ್ಧಿ ಅಂತಕ್ಕಂಥದ್ದು ಸ್ವಲ್ಪ ತಿಳುವಾಗುತ್ತೆ ಲೈಟ್ ವೆಯ್ಟಾಗುತ್ತೆ ಇಲ್ಲದೆ ಹೋದರೆ ಸುಮ್ಮನೆ ಯಾರೋ ಹೇಳಿದ್ದಾರೆ ಗುರುಗಳು ಹೇಳಿದ್ದಾರೆ ಯಾವನೋ ಕಾಟಣ್ಣ ಕೋಟಣ್ಣ ಹೇಳಿದ್ದಾನೆ ಅಂತ ಇವರು ಅದನ್ನು ಅಸಡ್ಡೆ ಮಾಡಿಬಿಡ್ತಾರೆ ಅಂತಹ ಉಪದೇಶಗಳಲ್ಲಿ ಅಂಥವರೆಗೇನು ಅಂದರೆ ಇದೇ ಮಾರ್ಗ ನೀನೇ ಅನುಭವಿಸು ಕಷ್ಟ ಸುಖ ಎರಡೂ ಅನುಭವಿಸು ಸಾಮಾನ್ಯವಾಗಿ ಸುಖಕ್ಕಿಂತ ಕಷ್ಟವೇ ತೊಂಬತ್ತು ಶೇಕಡ ಇರೋದ್ರಿಂದ ಈ ಜಗತ್ತಿನಲ್ಲಿ ಸುಖದ ರೂಪದಲ್ಲಿ ಇರೋದ್ರಿಂದ ಅದು ಕೊಡ್ತಕ್ಕಂತಹ ಒಂದು ವಧೆ ಅದನ್ನು ತಿಂದು ಆಲೋಚನೆ ಮಾಡು ಆಲೋಚನೆ ಮಾಡಿ ವಿವೇಕದಿಂದ ಆಲೋಚನೆ ಮಾಡಿ ಈ ವೇದ ನಿಜವಾಗಲೂ ಏನು ಹೇಳಲಿಕ್ಕೆ ಹೊರಟಿದೆ ಇದರ ಅಕ್ಷರಗಳ ಒಳಗೊಟ್ಟು ಏನು ಅದನ್ನು ಹೇಳಬೇಕಾದ್ರೆ ಆಂಗ್ಲ ಭಾಷೆಯಲ್ಲಿ ರೀಡಿಂಗ್ ಬಿಟ್ವೀನ್ ಲೈನ್ಸ್ ಅಂತ ಅಕ್ಷರಗಳ ಮಧ್ಯದಲ್ಲಿ ಏನು ಹೇಳಲಾಗಿದೆ ಕೇವಲ ಅಕ್ಷರಶಃ ಅರ್ಥ ಅಲ್ಲ ತಾತ್ಪರ್ಯ ಏನು ಸಂಸ್ಕೃತದಲ್ಲಿ ಹೇಳಬೇಕಾದ್ರೆ ತತ್ಪರ ಈ ಒಂದು ವಾಕ್ಯ ವೇದದ ವಾಕ್ಯ ಯಾವುದರ ಪರವಾಗಿದೆ ಯಾವುದು ಅದರ ಆಲೋಚನೆಯಲ್ಲಿ ಇದೆ ಅದನ್ನು ನಾವು ಮೆಲುಕು ಹಾಕ್ತಾ ಹಾಕ್ತಾ ಅಂತಹ ಜ್ಞಾನಿ ಗೊತ್ತಾಗುತ್ತೆ ಓಹೋ ಪರಮಾತ್ಮತತ್ವವೇ ಈ ವೇದದ ತಾತ್ಪರ್ಯ ಶೋಕ ಮೋಹದಿಂದ ಮುಕ್ತನಾಗುವುದೇ ಈ ವೇದಗಳ ತಾತ್ಪರ್ಯ ಅದಕ್ಕೋಸ್ಕರ ಇಂತಹ ವಿವಿಧ ಕರ್ಮಗಳನ್ನು ಹೇಳಿದೆ ಹಾಗಿದ್ದರೆ ನಾನು ಕರ್ಮ ಯಾಕೆ ಮಾಡಬೇಕು ಅಂತ ಇನ್ನೊಂದು ಆಲೋಚನೆ ಮಾಡ್ತೇನೆ ಯಾಕೆ ಅಂದರೆ ಕರ್ಮ ಅಂದರೆ ಫಲವನ್ನು ನೀಡ್ತಕ್ಕಂಥದ್ದು ಪುನಃ ಕಷ್ಟ ಸುಖಗಳನ್ನು ನೀಡ್ತಕ್ಕಂಥದ್ದು ನಾನು ಕೆಲಸವನ್ನು ಯಾಕೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಾನೆ ಹಾಗೆ ಗೊತ್ತಾಗತ್ತೆ ಕರ್ಮವನ್ನು ಮಾಡದೇ ಇರೋದಕ್ಕೆ ಆಗೋದಿಲ್ಲ ಹಾಗಿದ್ರೆ ಹೇಗೆ ಮಾಡಬೇಕು ಅಂತ ಎರಡನೇ ಪ್ರಶ್ನೆ ಹಾಕ್ತಾನೆ ಹೇಗೆ ಮಾಡಬೇಕು ಅಂತ ಎರಡನೇ ಪ್ರಶ್ನೆ ಹಾಕಿದಾಗ ಇಲ್ಲಿ ಭಗವಂತನ ಉತ್ತರ ಅವನಿಗೆ ಕಾದಿ ಕಾದ್ಕೊಂಡು ಕೂತಿರುತ್ತೆ ಅಲ್ಲಿಯ ತನಕ ಎಲ್ಲಿಯೇ ತನಕ ಅವನು ಒಳಗಡೆ ತನ್ನ ಒಳಗಡೆಯಿಂದಲೇ ಪ್ರಶ್ನೆಯನ್ನು ಉತ್ಥಾಪನೆ ಮಾಡುವುದಿಲ್ಲವೋ ಅಲ್ಲಿಯೇ ತನಕ ಅವನಿಗೆ ಎಷ್ಟು ಉತ್ತರ ಹೇಳಿದ್ರೂ ಕೂಡ ಆ ಉತ್ತರ ತಲೆಯೊಳಗೆ ಹೋಗೋದೇ ಇಲ್ಲ ಈಗ ಬಂದು ಈಗ ಹೋಗೋದು ಹೀಗೆ ಹೊರಟೋಗುತ್ತೆ ಅದು ಹೀಗೆ ಇಳಿಯೋದಿಲ್ಲ ಒಳಗಡೆ ಅದಕ್ಕೆ ಆತ ಹೇಳ್ತಾನೆ ತಾನ್ ಅವಿಧುಷಃ ಸ್ವಾರ್ಥ್ಯತೋ ವೃಜನಾಧ್ವನಿ ಕಥಂ ಯುಂಜ ಪುನಸ್ತು ತಾಂತ್ ತತೋ ವಿಶದೋ ಬುಧ ಅಂತಹ ಅಜ್ಞಾನಿಗಳು ಅವಿದುಷರು ಸ್ವಾರ್ಥದಿಂದ ಪಾಪದ ಕೂಪದಲ್ಲಿ ಮುಳುಗುತ್ತಾರಂತೆ ಯಜ್ಞಕ್ಕೋಸ್ಕರ ಬಲಿಯನ್ನು ಕೊಟ್ಟು ಅವರು ಯಜ್ಞಗಳನ್ನು ಮಾಡ್ತಾ ತಮ್ಮ ಸ್ವಾರ್ಥವನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರ ಪಾಪದ ಜೀವಿಗಳನ್ನು ಅವರು ಹತ್ಯೆಯನ್ನು ಮಾಡ್ತಾರೆ ವಸಿ ಕೇಚಿದವಿಜ್ಞಾನ ಕುಬುಧ್ಧ ವೈತಾಯ ಫಲಶ್ರತಿ ಕುಮಿಂ ನ ವೇದ ಜ್ಞಾ ವದಂತಿ ನಿಜವಾಗಿಯೂ ಕೂಡ ಸರಿಯಾಗಿ ವೇದವನ್ನು ಬಲ್ಲವರು ಈ ರೀತಿಯಾಗಿ ಆಲೋಚನೆಯನ್ನು ಮಾಡುವುದಿಲ್ಲ ಹೇ ಉದ್ದವಾ ಅಂಥವರು ಇಂತಹ ಈ ಅಜ್ಞಾನದಲ್ಲಿ ಬೀಳುವುದಿಲ್ಲ ಈ ಫಲಶ್ರತಿಯ ಒಂದು ಮೋಹದ ಮಾತಿಗೆ ಸಿಲುಕುವುದಿಲ್ಲ ತೇಮೇ ಮತಂ ಅವಿಜ್ಞಾನ ಪರೋಕ್ಷ ವಿಷಯತ್ಮಕ ಹಿಂಸಾ ಯಾಂ ಯ ರಾಗ ಚೋದನ ಯಾವತ್ತು ಕೂಡ ಯಜ್ಞದಲ್ಲಿ ಸಾಕ್ಷಾತ್ತಾಗಿ ನೀನು ಪಶುಬಂಧವನ್ನು ಅಥವಾ ಪಶು ಹತ್ತಿಯನ್ನು ಮಾಡಬೇಕು ಅಂತ ಹೇಳುವುದಿಲ್ಲ ನಿನ್ನಲ್ಲಿರ್ತಕ್ಕಂತಹ ಯಾವ ರಾಗ ಇದೆಯೋ ಆ ರಾಗವೇ ನಿನ್ನನ್ನು ಚೋದಿಸ್ತಕ್ಕಂಥದ್ದು ಅಂದರೆ ಪ್ರಚೋದಿಸ್ತಕ್ಕಂಥದ್ದು ಆ ಕೆಲಸಕ್ಕೆ ಪ್ರಚೋದಿಸ್ತಕ್ಕಂಥದ್ದು ಸೊ ನಿನಗೆ ಯಾವಾಗ ರಾಗ ಇದೆಯೋ ಅಂತಹ ಒಂದು ಲೋಕದಲ್ಲಿ ಅಂತಹ ಒಂದು ಭೋಗದಲ್ಲಿ ಆಗ ಅದಕ್ಕೆ ಬೇಕಾಗಿರತಕ್ಕಂತಹ ಸಾಧನವನ್ನು ನೀನು ಹುಡುಕ್ತಾ ಇರಬೇಕಾದ್ರೆ ವೇದ ಹೌದಪ್ಪ ನೀನು ಇನ್ನೂ ತುಂಬ ಮುಂದುವರಿಬೇಕಾಗಿದೆ ಈಗ ತುಂಬ ಇನ್ನು ಪ್ರಾಕೃತ ಅವಸ್ಥೆಯಲ್ಲಿ ಪ್ರಾಣಿಯ ಅವಸ್ಥೆಯಲ್ಲಿ ಇದೆಯಾ ನಿನ್ನ ಈ ಪ್ರಾಣಿಯ ಅವಸ್ಥೆಯ ಸಂಸ್ಕಾರವನ್ನು ನಿನಗೆ ಆ ಒಂದು ಹೋಗಲಾಡಿಸ್ಕೊಳ್ಳಲಿಕ್ಕೆ ಇಂತಹ ಕರ್ಮಗಳನ್ನು ನೀನು ಮಾಡಬೇಕಂತ ನೀನು ಬಯಸುವುದರಿಂದ ಈ ಕರ್ಮಗಳನ್ನು ಇಲ್ಲಿ ಹೇಳಲಾಗಿದೆ ಅಂತ ಕೇವಲ ಸೂಚಿಸ್ತದೆ ಅದು ಅಷ್ಟೆ ವಿಧಿಸುವುದಿಲ್ಲ ಹಿಂಸಾ ವಿಹಾರ ಹ್ಯಾಲಬ್ಧೈ ಪಶುಭಿ ಸ್ವಸುಖೇಚ್ಛಯ ಯಜಂತೇ ದೇವತಾ ಯಜ್ಞೇಹಿ ಪಿತೃಭೂತ ಪತೀನ್ ಕಲಾಹ ಹೀಗೆ ಅತ್ಯಂತ ಕೆಟ್ಟ ಬುದ್ಧಿ ಉಳ್ಳವರಾಗಿ ನೋಡಿ ಅವನು ಮೀಮಾಂಸಕರಿಗೆ ಯಾರು ಈ ಯಜ್ಞ ಕಾರ್ಯಗಳನ್ನು ಮಾಡ್ತಾರೋ ಅವರ ದೃಷ್ಟಿಯನ್ನು ಸರಿಪಡಿಸಲಿಕ್ಕೆ ಇಲ್ಲಿ ನಾನು ಆ ಹಿಂದೆ ಹೇಳದಂತೆ ಅಂದರೆ ಬೈಯುವುದು ಅಂತಲ್ಲ ನಹಿನಿಂದ ನ್ಯಾಯ ಅಂತ ಹೇಳ್ತಾರೆ ಬಯ್ಯುವುದಕ್ಕೋಸ್ಕರ ಬಯ್ಯುವುದು ಅಂತಲ್ಲ ಈ ಈ ವೇದ ಎಷ್ಟು ಉತ್ತಮವಾದಂತಹ ಬ್ರಹ್ಮಜ್ಞಾನವನ್ನು ಹೇಳ್ತಾ ಇದೆ ಅದನ್ನು ಬಿಟ್ಟು ಇಂಥ ಮೂರ್ಖರು ಇಂಥ ಅಲ್ಪವಾದಂತಹ ಈ ಫಲವನ್ನು ಇಟ್ಕೊಂಡು ಓಡಾಡ್ತಾ ಇದ್ದಾರಲ್ಲ ಅನ್ನುವಂತಹ ದುಃಖದಿಂದ ಕರುಣೆಯಿಂದ ಅದನ್ನು ಬೈತಾ ಇದೆ ಅದನ್ನು ನಹಿನಿಂದ ನ್ಯಾಯ ಅಂತ ಕರೀತಾರೆ ನಹಿನಿಂದ ನ್ಯಾಯ ಅಂತ ವೇದಾ ಬ್ರಹ್ಮಾತ್ಮ ವಿಷಯ ತ್ರಿಕಾಂಡ ವಿಷಯ ಇವೇ ಪರೋಕ್ಷವಾದ ಋಷಯ ಪರೋಕ್ಷಂ ಮಮಜಪ್ರಿಯಂ ಅಂತ ಹೇಳಿದೆ ಭಗವಂತ ಏನಿದು ಅಂದರೆ ನಿಜವಾಗಿಯೂ ವೇದವು ಹೇಳ್ತಕ್ಕಂಥದ್ದು ಬ್ರಹ್ಮಾತ್ಮ ವಿಷಯ ಬ್ರಹ್ಮ ಅಂದರೆ ಯಾವುದು ಆತ್ಮ ಅಂದರೆ ಯಾವುದು ಅದರ ಸ್ವರೂಪ ಏನು ಇದೆರಡಕ್ಕೂ ಏನು ಸಂಬಂಧ ಉಪಾಧಿಗಳು ಅಂದರೆ ಯಾವುದು ಈ ಉಪಾಧಿಗಳನ್ನು ಹೋಗಲಾಡಿಸ್ಕೊಂಡ್ರೆ ಹೇಗೆ ಅವುಗಳ ಐಕ್ಯವನ್ನು ಸಂಪಾದನೆ ಮಾಡಬಹುದು ಆ ಜ್ಞಾನದ ಒಂದು ಶಕ್ತಿ ಎಷ್ಟು ಇದೆಲ್ಲವನ್ನೂ ಕುರಿತು ಈ ವೇದಗಳು ಹೇಳ್ತದೆ ಪರೋಕ್ಷವಾದಾಹ ಋಷಯ ಈ ವೇದದ ಮಂತ್ರವನ್ನ ತಮ್ಮ ಹೃದಯದಲ್ಲಿ ಕಂಡುಕೊಂಡಿರತಕ್ಕಂತಹ ಋಷಿಗಳು ಋಷಿ ಅಂದ್ರೆ ದ್ರಷ್ಟಾರರುಷಿ ಅನ್ನುವಂತಹ ಶಬ್ದಕ್ಕೆ ಮಂತ್ರದ್ರಷ್ಟ ಅಂತ ಅರ್ಥ ಅಂತಹ ಮಂತ್ರದ್ರಷ್ಟರಾದಂತಹ ಋಷಿಗಳು ಪರೋಕ್ಷವಾದ ಅವ್ರು ಯಾವಾಗಲೂ ಕೂಡ ಇಂಡೈರೆಕ್ಟ್ ಆಗಿ ಹೇಳ್ತಕ್ಕಂಥವರು ಅವ್ರು ಯಾವಾಗಲೂ ಕೂಡ ಡೈರೆಕ್ಟಾಗಿ ಹೇಳೋದಿಲ್ಲ ಇನ್ ಡೈರೆಕ್ಟಾಗಿ ಹೇಳ್ತಾರೆ ಯಾಕೆ ಅಂದರೆ ಡೈರೆಕ್ಟಾಗಿ ಹೇಳಿದ್ರೆ ಈ ಆತ್ಮತತ್ವ ಅಂತಕ್ಕಂಥದ್ದು ಸುಲಭವಾಗಿ ಅರ್ಥವಾಗತಕ್ಕಂಥದ್ದಲ್ಲ ನಾವಾಗಲೇ ನೋಡಬೇಕು ನೀವಿಷ್ಟು ಅಷ್ಟೊಂದು ಮಂತ್ರಗಳನ್ನು ನೋಡಿದ್ರಲ್ಲ ಆತ್ಮದ ಕುರಿತಾದಂತಹ ಮಂತ್ರಗಳನ್ನು ಎಷ್ಟು ನಮಗೆ ಅದರಲ್ಲಿ ಅರ್ಥವಾಯಿತು ಆತ್ಮದ ಕುರಿತಾದಂತಹ ತತ್ವ ಅತ್ಯಂತ ಕಡಿಮೆ ಅರ್ಥವಾದಂತೆ ಇತ್ತು ಅಷ್ಟೇ ಅರ್ಥವಾಗಿರಲಿಲ್ಲ ಯಾಕೆ ಅಂದರೆ ಆತ್ಮ ಆತ್ಮತತ್ವ ಅಂತಕ್ಕಂಥದ್ದು ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದಂತಹ ತತ್ವ ಅದನ್ನು ತಿಳಿಸಬೇಕಾದ್ರೆ ಆ ಒಂದು ಮೆಥಡಾಲಜಿ ಒಂದು ವಿಧಾನ ಯಾವುದು ಅಂತ ಹೇಳಿದ್ರೆ ಪರೋಕ್ಷವಾದಂತಹ ವಿಧಾನ ಆದ್ದರಿಂದ ಈ ಋಷಿಗಳು ವೇದದಲ್ಲಿ ಪರೋಕ್ಷವಾಗಿ ಈ ಆತ್ಮದ ವಿಧಾನವನ್ನು ತಿಳಿಸಿಕೊಡ್ತಾ ಇದ್ದಾರೆ ಪರೋಕ್ಷಂ ಮಮಚಕ್ ಪ್ರಿಯಂ ನನಗೆ ಈ ಪರೋಕ್ಷವಾಗಿ ಹೇಳ್ತಕ್ಕಂಥದೇ ಪ್ರಿಯ ಭಗವಂತ ಅವನೇ ಹೇಳ್ಕೊಂಡಿದ್ದಾನೆ ನನಗೆ ಯಾವುದು ಪರೋಕ್ಷವಾಗಿ ಹೇಳಲಾಗ್ತದೆಯೋ ಅದೇ ಪ್ರಿಯವು ಯಾವಾಗಲೂ ಡೈರೆಕ್ಟಾಗಿ ಹೇಳಿದ್ರೆ ನನಗೆ ಪ್ರಿಯವಲ್ಲ ಕರ್ಮ ಕರ್ಮ ವಿಕರ್ಮ ವೇದವಾಧನ ಲೌಕಿಕ ವೇದಸ್ಯ ಚ ಈಶ್ವರಾತ್ಮತ್ವ ತತ್ರ ಮುಹ್ಯಂತ ಸೂರಯ ಈ ವೇದ ಅಂತಕ್ಕಂಥದ್ದು ಕರ್ಮದ ಬಗ್ಗೆ ಅಕರ್ಮದ ಬಗ್ಗೆ ವಿಕರ್ಮದ ಬಗ್ಗೆ ಹೇಳುತ್ತೆ ಮತ್ತು ಈ ಕರ್ಮ ಅಕರ್ಮ ಹಾಗೂ ವಿಕರ್ಮ ಇದು ಎಷ್ಟು ಜಟಿಲಾಗಿದೆ ಅಂತ ಹೇಳಿದ್ರೆ ಇದನ್ನು ಜ್ಞಾನಿಗಳೂ ಕೂಡ ಅತ್ಯಂತ ಕಷ್ಟದಿಂದ ಅರಿತುಕೊಳ್ಳುತ್ತಾರೆ ಅವರು ಕೂಡ ಮೋಹಗೊಳ್ಳುತ್ತಾರೆ ಇದರ ವಿಷಯದಲ್ಲಿ ಕರ್ಮ ಯಾವುದು ಅಂದರೆ ಯಾವುದನ್ನ ನಾವು ಮಾಡಬೇಕಾಗಿದೆ ವಿಕರ್ಮ ಯಾವುದು ಯಾವುದು ವಿಧಿಗೆ ವಿರುದ್ಧವಾಗಿರತಕ್ಕಂತಹ ಕರ್ಮ ವೇದದಲ್ಲಿ ಹೇಳದೇ ಇರತಕ್ಕಂತಹ ಪಾಪವನ್ನು ಹುಟ್ಟಿಸ್ತಕ್ಕಂತಹ ಕರ್ಮ ಹಾಗೆ ಅಕರ್ಮ ಯಾವುದು ಯಾವುದು ನಾನು ಮಾಡಬಾರದು ಮತ್ತು ಯಾವುದು ಮಾಡದೇ ಇದ್ದರೆ ನನ್ನ ಒಂದು ಆಧ್ಯಾತ್ಮಿಕ ಉನ್ನತಿ ಆಗುವುದಿಲ್ಲ ಅಂಥದನ್ನೆಲ್ಲ ಆತ ತಿಳ್ಕೊಡ್ಬೇಕು ಇಂಥದ್ದು ಈ ವೇದಗಳಲ್ಲೆಲ್ಲ ಹರಡಿ ಹಂಚಿ ಹೋಗಿದೆ ಪರೋಕ್ಷವಾದೋ ವೇದೋ ಎಂ ಬಾಲಾನಾಂ ಕರ್ಮೋಕ್ಷಾಯ ಕರ್ಮಾಣಿ ವಿಧತ್ತೇ ಜಗದಂ ತಥಾ ಆಗಲೇ ಹೇಳದಂತೆ ಕರ್ಮವನ್ನು ಯಾಕೆ ವೇದದಲ್ಲಿ ಹೇಳಿದ್ದಾರೆ ಈ ಕರ್ಮವನ್ನು ಮಾಡಿ ಆ ಕರ್ಮವನ್ನು ಮಾಡಿ ಯಾಕೆ ಹೇಳಿದ್ದಾರೆ ಅಂತ ಹೇಳಿದ್ರೆ ಕರ್ಮ ಮೋಕ್ಷಾಯ ಅಂತ ಎಷ್ಟು ಚೆನ್ನಾಗಿದೆ ಕರ್ಮದಿಂದ ಬಿಡಿಸ್ಕೊಳ್ಳಲಿಕ್ಕೆ ಕರ್ಮವನ್ನು ಹೇಳಲಾಗಿದೆ ಅಂತ ವೇದದಲ್ಲಿ ಕರ್ಮವನ್ನು ಬಿಡಿಸ್ಕೊಳ್ಳಿಕ್ಕೆ ನಾವು ಮಾಡ್ತಕ್ಕಂತಹ ಕರ್ಮವನ್ನು ಕರ್ಮದಿಂದ ಬಿಡಿಸ್ಕೊಳ್ಬೇಕಾದ್ರೆ ಕರ್ಮವೇ ನಮಗೆ ಕೊನೆ ಸಾಧನ ಕರ್ಮವನ್ನ ಮಾಡದೆ ನಾವು ಕರ್ಮ ಬಂಧನದಿಂದ ಪಾರಾಗಲಿಕ್ಕೆ ಸಾಧ್ಯವಿಲ್ಲ ಸುಮ್ಮನೆ ಹಾಗೆಯೇ ಕಾಡಿನಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತೇನೆ ಮೂಗು ಇಟ್ಕೊಂಡು ಕೂತ್ಕೊಳ್ತೇನೆ ಅಥವಾ ಅರ್ಧ ಗಂಗಾ ಜಲ್ನಲ್ಲಿ ಮುಳುಕೊಂಡು ನಾನು ತಪಸ್ ಮಾಡ್ತೇನೆ ಅಂತ ಹೇಳಿ ನಾನು ತಪ್ಪಿಸಿಕೊಂಡು ನನ್ನ ಕರ್ಮದಿಂದ ಓಡಿ ಹೋದರೆ ನನಗೆ ಆ ಕರ್ಮದಿಂದ ಮುಕ್ತಿ ಸಿಗುವುದಿಲ್ಲ ಯಾಕೆ ಅಂದರೆ ಅತ್ಯಂತ ಜಟಿಲವಾದಂತಹ ಈ ಕರ್ಮ ಇದರ ಬಂಧನ ಎಷ್ಟು ಜಟಿಲವಾಗಿದೆ ಅಂತ ಹೇಳಿದ್ರೆ ಮುಂದೆ ಹೇಳ್ತಾನೆ ಆ ಯಾವುದರಲ್ಲಿ ಈ ಕರ್ಮಣ್ಯೇ ವಾಧಿಕಾರಸ್ಥೆ ಅದರಲ್ಲಿ ಹೇಳ್ತಾನೆ ಅದರಲ್ಲಿ ಬರುತ್ತೆ ಎಷ್ಟು ಜಟಿಲವಾಗಿದೆ ಈ ಕರ್ಮ ಅಂತಕ್ಕಂಥದ್ದು ಅಂತ ನೀವು ಮಾಡದೆ ಹೋದರೂ ಕೂಡ ಅದು ನಿಮ್ಮನ್ನು ಗಟ್ಟಿಯಾಗಿ ಬಿಡದೆ ಅಂಟಿಕೊಳ್ಳುತ್ತಂತೆ ಮಾಡಿದರೆ ಸರಿಯಾಗಿ ಮಾಡಬೇಕು ಗೊತ್ತಿಲ್ಲದೆ ಮಾಡಿದರೆ ಹಿಡ್ಕೊಳುತ್ತೆ ಗೊತ್ತಿದ್ದು ಮಾಡಿದರೆ ಅರಿತು ಮಾಡಿದರೆ ನಿಮ್ಮನ್ನು ಬಿಡುತ್ತೆ ನೋಡಿದು ಸುಲಭವಾದ ಕನ್ನಡದಲ್ಲಿ ಹೇಳಿದರು ಅರಿತು ಮಾಡಿದರೆ ಕರ್ಮವನ್ನು ನಿಮ್ಮನ್ನು ಅದು ಬಿಡುತ್ತೆ ಅರಿಯದೇ ಮಾಡಿದರೆ ನಿಮ್ಮನ್ನು ಭದ್ರವಾಗಿ ಹಿಡ್ಕೊಳುತ್ತೆ ತಪ್ಪಿಸಿಕೊಂಡು ಓಡೋದ್ರಂತೂ ನಿಮ್ ತಲೆ ಮೇಲೆ ಕೂತಿರುತ್ತೆ ಆದ್ದರಿಂದ ಅತ್ಯಂತವಾದಂತಹ ಜಟಿಲವಾದಂತಹ ಈ ಕರ್ಮಶಾಸ್ತ್ರ ಅಂತಕ್ಕಂಥದನ್ನ ಈಗ ಕೃಷ್ಣ ಹೇಳಲಿಕ್ಕೆ ಹೊರಟಿದ್ದಾನೆ ಆದ್ರಿಂದ ಕರ್ಮ ಮೋಕ್ಷಕ್ಕೋಸ್ಕರವೇ ಕರ್ಮ ಹೇಳಲ್ಪಟ್ಟಿದೆ ಕರ್ಮದಿಂದ ಹೇಗೆ ಮುಕ್ತಿಯನ್ನ ಪಡೆಯುವುದು ಅನ್ನುವಂತಹ ಒಂದು ಸೂಕ್ಷ್ಮವನ್ನ ತಿಳಿಸ್ಲಿಕ್ಕೋಸ್ಕರ ಈ ವೇದಗಳೆಲ್ಲ ಕರ್ಮವನ್ನ ಹೇಳಿದೆ ಆ ಒಂದು ರಹಸ್ಯವನ್ನು ಅರಿಬೇಕು ಉದ್ದವ ಅಂತ ಇಲ್ಲಿ ಹೇಳ್ತಾನೆ ಪುನಃ ಆತ ಹೇಳ್ತಾ ಇದ್ದಾನೆ ಇಲ್ಲಿ ತ್ರೈಗುಣ್ಯ ವಿಷಯ ವೇದಾ ನಿಸ್ತ್ರೈಗುಣ್ಯೋ ಭವಾರ್ಜುನ ನಿರ್ದ್ವಂದ್ವೋ ನಿತ್ಯಸತ್ವಸ್ತೋ ನಿರ್ ಯೋಗಕ್ಷೇಮ ಆತ್ಮವಾ ಈಗ ಇಂತಹ ಒಂದು ಕರ್ಮದಿಂದ ಯೋಗರೂಪವಾದಂತಹ ಕರ್ಮವನ್ನು ಮಾಡ್ತಕ್ಕಂತಹ ಒಂದು ವಿಧಾನದಿಂದ ಹೇಗೆ ನಾವು ಜ್ಞಾನವನ್ನು ಪಡೆಯಬಹುದು ಅನ್ನುವಂತಹ ವಿಧಾನವನ್ನು ಇಲ್ಲಿ ಹೇಳ್ತಾ ಇದ್ದಾನೆ ಈ ವೇದ ಅಂತಕ್ಕಂಥದ್ದು ತ್ರೈಗುಣ್ಯ ವಿಷಯ ಅಂತ ಸತ್ವ ರಜಸ್ಸು ತಮಸ್ಸು ಈ ಮೂರು ಗುಣಗಳು ಕೂಡಿ ಅದರಲ್ಲಿ ಇರ್ತಕ್ಕಂಥದ್ದೇ ಈ ವೇದ ಅಂತ ಅನ್ಸ್ಕೊಂಡಿದೆ ಈ ವೇದದಲ್ಲಿ ಹೇಳಿರುವುದು ಈ ಮೂರು ಗುಣಗಳಲ್ಲೇ ಅಡಕವಾಗಿದೆ ವೇದಗಳು ಹೇಳ್ತಕ್ಕಂಥದ್ದು ಈ ಮೂರು ಗುಣಗಳಲ್ಲೇ ಅಡಕವಾಗಿದೆ ಕೇವಲ ಬ್ರಹ್ಮ ಮಾತ್ರ ಅದು ಈ ತ್ರಿಗುಣ ಅತೀತ ತ್ರಿಗುಣಕ್ಕೆ ಮೀರಿರ್ತಕ್ಕು ಸತ್ವಕ್ಕೂ ಸೇರಿದ್ದಲ್ಲ ರಜಸ್ಸಿಗೂ ಸೇರಿದ್ದಲ್ಲ ತಮಸ್ಸಿಗೂ ಸೇರಿದ್ದಲ್ಲ ಆದ್ದರಿಂದ ನೀನೇನು ಮಾಡಬೇಕು ನೀನೇನಾದರೂ ಕರ್ಮದಿಂದ ತಪ್ಪಿಸಿಕೊಳ್ಬೇಕು ಅಂತಿದ್ರೆ ಅರ್ಜುನ ನಿಸ್ತ್ರೈ ಗುಣ್ಯೋ ಭವ ಮೂರೋ ಗುಣಗಳಿಂದ ಪಾರಾಗ ಮೂರೋ ಗುಣಗಳಿಂದ ಹೇಗೆ ಪಾರಾಗುವುದು ಕೇಶವ ಅಂತ ನೀನು ಕೇಳ್ತೀಯ ಆಗ ಹೇಳ್ತಾ ಇದ್ದೇನೆ ನಿರ್ದ್ವಂದ್ವ ನಿತ್ಯ ಸತ್ವಸ್ತ ನಿರ್ಯೋಗಕ್ಷೇಮ ಆತ್ಮವಾ ಈ ನಾಲ್ಕು ಗುಣಗಳನ್ನು ಹೇಳಿದ ಈ ನಾಲ್ಕು ಗುಣಗಳಿಂದ ಕೂಡಿ ನೀನು ಕರ್ಮವನ್ನು ಮಾಡುವುದಿದ್ದರೆ ಯೋಗರೂಪವಾಗಿ ಕರ್ಮವನ್ನು ಮಾಡುವುದಿದ್ದರೆ ಆಗ ಈ ವೇದದ ಕರ್ಮವನ್ನು ಮಾಡಿಯೂ ಕೂಡ ನೀನು ಮುಕ್ತನಾತ್ಯ ಕರ್ಮದಿಂದ ಮುಕ್ತನಾಟ್ಯ ಈ ಕರ್ಮಗಳು ನಿನ್ನನ್ನು ಬಂಧಿಸದಾರು ಕಟ್ಟಿ ಹಿಡಿಯಲಾರು ಏನದು ಅಂದರೆ ನಿರ್ದ್ವಂದ್ವ ದ್ವಂದ್ವಗಳಿಂದ ರಹಿತನಾಗು ದ್ವಂದ್ವಗಳು ನಿನ್ನನ್ನು ತಟ್ಟದೇ ಇರಲಿ ಸುಖ ದುಃಖ ಇಷ್ಟ ಅನಿಷ್ಟ ಲಾಭ ಅಲಾಭ ಜಯ ಅಪಜಯ ಮತ್ತೆ ಈ ಶೀತ ಉಷ್ಣ ಅನೇಕ ದ್ವಂದ್ವಗಳು ಯಾವುದಿದೆಯೋ ಅದರಿಂದ ಮೇಲಕ್ಕೆ ಹೋಗು ಅದಕ್ಕೆ ಸಾಕ್ಷಿಯಾಗು ನೀನು ಹಾಗೆ ಅದಕ್ಕೆ ನೀನು ಸಾಕ್ಷಿಯಾದಾಗ ನಿತ್ಯ ಸತ್ವಸ್ತಃ ನಿತ್ಯ ಸತ್ವಸ್ಥಃ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಸತ್ವಗುಣದಲ್ಲಿ ನೆಲೆನಿದ್ದು ಇಲ್ಲಿ ತಮಾಷೆ ಈಗ ನಿಸ್ತ್ರೀ ಗುಣ್ಯೋ ಅಂತ ಹೇಳಿದ್ಯಾ ಅಂದರೆ ಮೂರೂ ಗುಣಗಳಿಂದ ನೀನು ಪಾರಾಗು ಅಂತ ಹೇಳಿದ್ಯಾ ಕೇಶವ ಆದರೆ ಇಲ್ಲಿ ಹೇಳ್ತಾ ಇದ್ಯಾ ನಿತ್ಯ ಸತ್ವಸ್ಥ ಅಂತ ಹೇಳ್ತಾ ಇದರ ಕತೆ ಏನು ಅಂತ ನಿನ್ನ ಮಾತನ್ನು ನೀನೇ ವಿರೋಧ ಮಾಡ್ತಾ ಇದ್ದೀನಿ ಮೂರೂ ಗುಣಗಳಿಂದ ಪಾರಾಗುವಂತ ಹೇಳಿದ ಮೇಲೆ ಯಾವಾಗಲೂ ಸತ್ವಗುಣದಲ್ಲೇ ನೆಲೆ ನಿಲ್ಲಿಸು ಅಂತ ಹೇಳ್ತಾ ಇದೆಯಲ್ಲ ಸತ್ವಗುಣ ಮೂರೂ ಗುಣ ಒಳಗೆ ಇದೆಯಾ ಮೂರು ಗುಣದ ಅತೀತವಾಗಿದೆಯಾ ಅಂದರೆ ಕೇಳಿದ್ರು ಸತ್ವಗುಣ ಅಂತಕ್ಕಂಥದ್ದು ಗುಣದಲ್ಲಿ ಅಂತರ್ಗತವಾಗಿದ್ರೂ ಕೂಡ ಅದರ ಒಂದು ಕೆಲಸ ಅದರ ರೂಪ ಎಂಥದ್ದು ಅಂತ ಹೇಳಿದ್ರೆ ನಿನ್ನನ್ನು ಮೇಲಕ್ಕೆ ಎತ್ತುವಂತಹ ಕೆಲಸ ಮಾಡತಕ್ಕಂಥದ್ದು ಈ ಎರಡು ರಜಸ್ಸು ತಮಸ್ಸುಗಳ ರೀತಿಯಲ್ಲಿ ನಿನ್ನನ್ನು ಕೆಳಗೆ ಸಂಸಾರದಲ್ಲಿ ಕಟ್ಟಿ ಹಾಕುವಂತಹ ಒಂದು ಕಾರ್ಯವನ್ನು ಅವುಗಳು ಮಾಡುವುದಿಲ್ಲ ಶ್ರೀರಾಮಕೃಷ್ಣ ಉದಾಹರಣೆ ಯಾರು ಆ ಮೂರನೇ ಡಕಾಯಿತು ಮೂರು ಜನ ಡಕಾಯಿತರಲ್ಲಿ ಒಬ್ಬ ಹೇಳದ್ನಲ್ಲ ಇವನನ್ನು ಕೊಂದುಬಿಟ್ಟು ಇವನ್ನ ಅಪಹರಿಸ್ಬಿಡೋಣ ಅಂತ ಹೇಳಿ ಹೋದ ಇನ್ನೊಬ್ಬ ಅದು ಅವನ ತಮಸ್ಸು ಇನ್ನೊಬ್ಬ ಹೇಳ್ದ ಅಯ್ಯೋ ನಮಗೂ ಬೇಕಾಗಿರೋದು ಇವನಲ್ಲಿ ಇರ್ತಕ್ಕಂಥ ಸಂಪತ್ತು ಇವನನ್ನು ಕೊಂದು ಇನ್ನೂ ನಾವು ಪಾಪವನ್ನು ಹೆಚ್ಚಿಸ್ಕೊಡುವುದು ಯಾಕೆ ಬೇಡ ಸಂಪತ್ತನ್ನು ಅಪಹರಿಸೋಣ ಇವನು ಅಲ್ಲಿ ಊರಲ್ಲಿರ್ತಕ್ಕಂತಹ ಪೊಲೀಸರಿಗೆ ಇಡದೇ ಇರಲಿ ಅಂತ ಹೇಳಿ ಇಲ್ಲೇ ಕಾರ್ಡ್ನಲ್ಲಿ ಕಟ್ಟ ಹಾಕ್ಬಿಡೋಣ ಅಂತ ಹೇಳಿ ಅವನು ಕಟ್ ಹಾಕ್ತಾನೆ ಇವನು ರಜಸ್ ನಮ್ಮನ್ನು ಅವಿರತವಾಗಿ ಎಡೆ ಬಿಡದೆ ಹಗಲಿರಳು ಕೂಡ ನಮ್ಮನ ಕೆಲಸದಲ್ಲಿ ಕಟ್ಟಾಕ್ತಕ್ಕಂತಹ ಕೆಲಸ ಈ ರಜಸ್ ಅಂತಕ್ಕಂತಹ ಚೋರೊಂದು ಡೆಕಾಯಿತನು ಆದರೆ ಮೂರನೆಯವನು ಡೆಕಾಯಿತ ಹೇಳಿದಂತೆ ಬಂಧನದಿಂದ ಬಿಡಿಸಿಬಿಟ್ಟು ನೋಡಿ ಅವನು ಬಂಧನದಿಂದ ಬಿಡಿಸಿ ನಮ್ಮನ್ನು ಕರ್ಮ ಬಂಧನದಿಂದ ಬಿಡಿಸಿ ಅವನು ಹೇಳ್ದ ಅಯ್ಯೋ ನಮ್ಮ ಕೆಲಸ ಅಂತೂ ಆಯಿತು ಅವನ ಅಪಹರಿಸಿ ಅವನೆಲ್ಲ ಹೇಳಲಿಕ್ಕೆ ಸಾಧ್ಯವಿಲ್ಲ ಪೊಲೀಸರಿಗೆ ಹೀಗೆಲ್ಲ ಮಾಡೋದು ಬೇಡ ನಾವು ಅವನ್ನ ಊರು ದಾರಿ ತೋರಿಸೋಣ ಅಂಥೇಳಿ ಕಾಡಿನ ಅಂಚಿನವರೆಗೆ ಬಂದು ನೋಡಪ್ಪ ಹೀಗೆ ಹೋದರೆ ನಿನ್ನ ಊರು ಸಿಗತ್ತೆ ಹಾಗೆ ಹೋದರೆ ನಿನ್ನ ಮನೆ ಸಿಗ್ಬೋದು ಹೌದು ಅಂಥೇಳಿ ಬಿಟ್ಬಿಡ್ತಾನೆ ಇವನು ಕೇಳ್ತಾನೆ ಬಾರಪ್ಪ ನೀನು ತುಂಬ ಒಳ್ಳೆಯವನ್ನ ಕಾಣಿಸ್ತೀಯಾ ಬಾ ನಮ್ಮ ಮನೆಗೆ ಬಾ ಒಂದಿಷ್ಟು ಹಾಲನ್ನು ಏನಾದರೂ ತಗೊಳೋ ಅಂಥೇಳಿ ಕರೆದಾಗ ಅವನು ಇಲ್ಲಪ್ಪ ನಾನು ಬರೋದಿಲ್ಲ ನಾನು ಡಕಾಯ್ತಾನೆ ನಾನು ಬಂದರೆ ಅದನ್ನ ಸಿಗಿ ಹಾಕೊಂಡು ಬಿಡ್ತೀನಿ ಅಂತ ಅವನು ಹೇಳ್ತಾನೆ ಈ ಗುಣಗಳ ಆಚೆಗೆ ಸತ್ವಗುಣ ಹೋಗಕ್ಕಾಗುವುದಿಲ್ಲ ಬ್ರಹ್ಮನನ್ನ ಪಡೀಲಿಕ್ಕೆ ನಿಮ್ಮನ್ನು ಹೀಗೆ ಹಿಡ್ಕೊಳ್ಲಿಕ್ಕೆ ಬ್ರಹ್ಮನನ್ನ ಸತ್ವಗುಣ ಆ ರೀತಿಯಲ್ಲಿ ಸಹಾಯ ಮಾಡುವುದಿಲ್ಲ ಆದರೆ ನೀವು ಅದರಿಂದ ಪಾರಾಗಲಿಕ್ಕೆ ಅದೇ ಸಹಾಯ ಮಾಡಿ ಗುಣಗಳ ಹಿಡಿತದಿಂದ ಪಾರಾಗಲಿಕ್ಕೆ ಸತ್ವಗುಣ ಒಂದೇ ಆಶ್ರಯ ಬೇರೆ ಯಾವುದೂ ಇಲ್ಲ ಸತ್ವಗುಣವನ್ನು ಬಿಗ್ಗಿಯಾಗಿ ಇಟ್ಕೊಂಡ್ರೆ ಆ ಸತ್ವಗುಣದ ಒಂದು ಮುಂದೆ ಬರ್ತದೆ ತ್ರಿಗುಣದ ವಿವರಣೆಗೆ ಬಂದಾಗ ಸತ್ವಗುಣದ ಒಂದು ಲಕ್ಷಣ ಏನು ಅಂತ ಹೇಳಿದ್ರೆ ಅದು ಜ್ಞಾನ ಲಕ್ಷಣ ಜ್ಞಾನವನ್ನು ನಮ್ಮ ಬುದ್ಧಿಯಲ್ಲಿ ತಿಳಿಯಾದಂತಹ ಜ್ಞಾನವನ್ನು ಉಂಟು ಮಾಡ್ತದೆ ಹಾಗೆಯೇ ಸಾತ್ವಿಕವಾದಂತಹ ಸುಖವನ್ನು ನೀಡ್ತದೆ ಇದು ಈ ಸತ್ವದ ಗುಣ ಮತ್ತೆ ನಮ್ಮನ್ನು ಎಲ್ಲಾ ಬಂಧನದಿಂದ ಅಂದ್ರೆ ತನ್ನ ಹೊರತುಪಡಿಸಿ ಬೇರೆ ಎಲ್ಲ ಬಂಧನದಿಂದ ಮುಕ್ತಾಗಿ ಮಾಡಿಕ ಸಾಧನೆಗೆ ಸಾಧಕನಿಗೆ ಮೊಟ್ಟ ಮೊದಲನೆಯದಾಗಿ ಬೇಕಾಗಿರುವುದು ಈ ಬಂಧನದಿಂದ ಮುಕ್ತಿ ಫ್ರೀಡಂ ಈ ಫ್ರೀಡಮ್ ಇಲ್ಲದೆ ಸಂಸಾರದ ಫ್ರೀಡಂ ಇಲ್ಲದೆ ಆತ ತನ್ನನ್ನ ಹದಿನಾರಾಣೆ ಈ ಒಂದು ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಳ್ಳಲಾರ ಸಂಸಾರದ ತೊಂದರೆಯೇ ಬೆಳಿಗ್ಗೆ ನಾಲ್ಕರಿಂದ ರಾತ್ರಿ ಹನ್ನೆರಡರವರೆಗೂ ಇದ್ದಾಗ ಇನ್ನು ಬೇರೆ ಯಾವುದಕ್ಕೊನಿಗೆ ಶಕ್ತಿ ಇರುತ್ತೆ ಬೇರೆ ಯಾವುದಕ್ಕೊನಿಗೆ ಸಮಯ ಇರುತ್ತೆ ಹೇಳಿ ಅಂತಹ ಒಂದು ಶಕ್ತಿಯನ್ನು ಉಳಿಸ್ಬೇಕಾದ್ರೆ ಅಂತಹ ಒಂದು ಸಮಯವನ್ನು ಉಳಿಸ್ಬೇಕಾದ್ರೆ ಆ ಮನಸ್ಸು ಅಂತಕ್ಕಂಥದ್ದು ಸ್ವಲ್ಪ ಏನಾಗಿರಬೇಕು ಸಂಸಾರದಿಂದ ಸ್ವಲ್ಪ ಕಲಿಪ್ತವಾಗಿರಬೇಕು ಆಸಕ್ತವಾಗಿರಬೇಕು ಬಿಡಿಸ್ಕೊಂಡಿರ್ಬೇಕು ಸ್ವಲ್ಪ ಅಂತಹ ಕೆಲಸವನ್ನು ಮಾಡತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂತಹ ಅದೇ ಒಂದು ಉನ್ನತವಾದಂತಹ ಗುಣವಾಗಿರತಕ್ಕಂತಹ ಸತ್ವಗುಣ ಅದಕ್ಕೋಸ್ಕರ ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ನಿತ್ಯ ಸತ್ವಸ್ಥು ಅಂತ ನಿತ್ಯವಾಗಿ ಯಾರು ಸತ್ವಗುಣದಲ್ಲಿಯೇ ನೆಲೆ ನಿಂತಿರ್ತಾನೆಯೋ ಅಂಥವನು ನಿರ್ಯೋಗ ಕ್ಷೇಮ ಅದೇ ಹಾಗೆ ಹೇಳದಂತೆ ಯೋಗ ಅಂತ ಹೇಳಿದ್ರೆ ನನ್ನ ಸಂಸಾರವನ್ನು ನಿರ್ವಹಣೆ ಮಾಡಲಿಕ್ಕೆ ನನಗೆ ಈಗಾಗಲೇ ಇರದೇ ಇರತಕ್ಕಂತಹ ವಸ್ತುವನ್ನ ಪಡೆಯುವಂತಹ ಒಂದು ಪ್ರಯತ್ನ ಅದೇ ಯೋಗ ಕ್ಷೇಮ ಅಂದರೆ ನಾನಾಗಲೇ ಪಡೆದಂತಹ ಸಂಪಾದಿಸಿದಂತಹ ವಸ್ತುವನ್ನು ರಕ್ಷಣೆ ಮಾಡುವಂತಹ ಪ್ರಯತ್ನ ಇದೆರಡೂ ಕೂಡ ಸಂಸಾರಸ್ತ್ರ ನಮಗೆ ಹಗಲಿರುಡೂ ಹಗಲಿರುಳು ನಾವು ಮಾಡ್ತಾನೇ ಇರ್ತೇವೆ ಯೋಗ ಕ್ಷೇಮ ನಾವು ಮಾಡಲಿಲ್ಲ ಅಂದರೂ ಎಲ್ ಅವರು ಕೊಟ್ಬಿಡ್ತೇವೆ ಯಾಕೆಂದ್ರೆ ಅವ್ರು ಹೇಳ್ಕೊಂಡಿದ್ದಾರೆ ಯೋಗಕ್ಷೇಮ ಒಂಬ ಹಾಮ್ಯ ಹಮ್ಮ ಅಂತ ಅದಕ್ಕೋಸ್ಕರ ಅವರು ಕೊಟ್ಬಿಡ್ತೇವೆ ನಾವು ಅಥವಾ ಬೇರೆ ಯಾರಿಗಾದ್ರೂ ಕೊಡ್ತೇವೆ ಫಿಕ್ಸ್ಡ್ ಡೆಪಾಸಿಟ್ ಇಡ್ತೇವೆ ಹಾಗೆಯೇ ಆ ಯೋಗಕ್ಷೇಮದಲ್ಲೇ ಯಾರ ಬುದ್ಧಿ ಹಗಲಿರುಳು ಇರ್ತದೆಯೋ ಅಂಥವರ ಬುದ್ಧಿ ಭಗವಂತನ ಪಾದದ ಬಳಿಯಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ ನಿರ್ಯೋಗಕ್ಷೇಮ ಯಾವಾಗ ಯೋಗಕ್ಷೇಮದಿಂದ ಮುಕ್ತವಾಗ್ತದೆಯೋ ಅವನ ಬುದ್ಧಿ ಆಗ ಮಾತ್ರ ಅದು ಭಗವಂತನ ಪಾದದಲ್ಲಿ ಇರ್ಲಿಕ್ಕೆ ಅದಕ್ಕೆ ಸಮಯ ಮತ್ತು ಶಕ್ತಿ ಇರುತ್ತೆ ನೋಡಿ ಆಧ್ಯಾತ್ಮಿಕ ಸಾಧಕರಿಗೆ ಇದೆರಡು ತುಂಬ ಮುಖ್ಯ ಒಂದು ಸಮಯ ಅಯ್ಯೋ ನನ್ಗೆ ಟೈಮೇ ಇಲ್ಲ ಅದಕ್ಕೂ ಅಂತ ಅದಕ್ಕೆ ಗುರುಮಾರ ತುಂಬ ಆ ಒಂದು ಕಡೆ ವ್ಯಂಗ್ಯವಾಗಿಯೂ ತಮಾಷೆಯಾಗಿಯೂ ಹೇಳ್ತಾರೆ ಯಾರೋ ಒಬ್ರು ಕೇಳಿದಾಗ ಯಾಕೆ ಬರಬಾರ್ದು ಯಾವಾಗೂ ಇಲ್ಲಿ ಅಂತ ಕೇಳಿದಾಗ ಏನ್ ಮಾಡೋದು ಕುರ್ಸುತ್ತೇ ಇಲ್ಲ ಮಹಾಶೇರೇ ಅಷ್ಟು ಕೆಲಸ ಅಂತ ಅಯ್ಯೋ ಪಾಪ ಏನು ಮಾಡೋದು ನಿನಗೆ ಇನ್ನೂ ಸಮಯ ಬಂದಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳ್ಬಿಡ್ತ ಅದು ಬಾಂಬಲ್ ಅವ್ನಿಗೆ ಅರ್ಥ ಆಗಿದೆ ಪಾಪ ಅವನು ತಿಳ್ಕೊಂಡ ಹೋಗ್ಬಿಡ್ತಾ ಇದ್ದಾರೆ ಅಂತ ಪಾಪ ನಿನ್ಗಿನ್ನೂ ಸಮಯ ಆಗಿಲ್ಲ ನಿನಗೆ ಇನ್ನೂ ತುಂಬ ಜನ್ಮ ಆಗಬೇಕಾಗಿದೆ ಅಂತ ಹಾಗನ್ಬಿಡ್ತಾವ ಸಮಯ ಬಹಳ ಮುಖ್ಯ ಹಾಗೆ ಶಕ್ತಿಯೂ ಮುಖ್ಯ ಆ ಶಕ್ತಿಗೋಸ್ಕರವೇ ನಾವು ಇಷ್ಟೆಲ್ಲ ಈ ಗುಣಗಳನ್ನು ಅಭ್ಯಾಸ ಮಾಡ್ತಕ್ಕಂಥದ್ದು ಯಾಕೆ ನಾವು ಸದ್ಯ ಅಹಿಂಸೆ ಅಭಯ ಬ್ರಹ್ಮಚರ್ಯ ಇನ್ನಿತರ ಗುಣಗಳನ್ನು ನಾವು ಯಾಕೆ ಅಮಾತ್ಸರ್ಯ ಎಲ್ಲ ಗುಣಗಳನ್ನು ನಾವು ಯಾಕೆ ಅಭ್ಯಾಸ ಮಾಡ್ತಾ ಇದ್ದೇವೆ ಯಾಕೆ ಮಾಡಬೇಕು ಅದರ ಹಿಂದಿರತಕ್ಕಂಥ ರಹಸ್ಯ ಏನು ಅಂದರೆ ಶಕ್ತಿ ಸಂಚಯ ಶಕ್ತಿ ಸಂಚಯ ಶಕ್ತನಾಗದೇ ಹೋದರೆ ಆಧ್ಯಾತ್ಮಿಕ ಜೀವನದಲ್ಲಿ ನಮಗೆ ಮುಕ್ತಿ ಇಲ್ಲ ಶಕ್ತಿ ಎಲ್ಲಿಯವರೆಗೆ ನಾವು ಅದನ್ನು ಸಂಚೆ ಮಾಡ್ಕೊಳೋದಿಲ್ವೋ ಡೆಪಾಸಿಟ್ ಮಾಡೋದಿಲ್ವೋ ನಾವು ಹೇಗೆ ಅದನ್ನು ಇನ್ನೊಂದಕ್ಕೆ ಉಪಯೋಗಿಸ್ ಉಪಯೋಗಿಸ್ಲಿಕ್ಕೆ ನಮಗೆ ಸಾಧ್ಯವಾಗುತ್ತೆ ಎಲ್ಲ ಇರತಕ್ಕಂತಹ ಶಕ್ತಿ ಎಲ್ಲ ಸಂಸಾರದ ನಿರ್ವಹಣೆಯಲ್ಲಿ ಹೋಗಿಬಿಟ್ರೆ ಖರ್ಚಾಗ್ಬಿಟ್ರೆ ಇನ್ನು ನಮ್ಮ ಸಾಧನೆಗೆ ಎಷ್ಟು ಶಕ್ತಿ ಉಳ್ಕೊಳುತ್ತೆ ಏನೂ ಇಲ್ಲ ಆವಾಗ ಹೇಳಬೇಕಾಗತ್ತೆ ಸಿ ಯು ಟುಮಾರೋ ಅಂತ ಸಾಧನೆಗೆ ಹಾಗಾಗೋದಿಲ್ಲ ಅದಕ್ಕೋಸ್ಕರ ಇಲ್ಲಿ ಭಗವಂತ ನಿರ್ಯೋಗಕ್ಷೇಮ ಅಂತ ಹೇಳಿದೆ ಆ ಯೋಗಕ್ಷೇಮದಿಂದ ಕೂಡ ನೀನು ಮುಕ್ತನಾಗಬೇಕು ಅಂದರೆ ಯೋಗಕ್ಷೇಮವನ್ನು ಭಗವಂತನಿಗೆ ವಹಿಸಿದರೆ ನಿನ್ನ ಮನಸ್ಸು ಅಂತಕ್ಕಂಥದ್ದು ಭಗವಂತನಲ್ಲಿ ಕೊಡಲಿಕ್ಕೆ ಉಳೀತದೆ ಶಕ್ತಿ ಅಂತಕ್ಕಂಥದ್ದು ಸಾಧನೆಯಲ್ಲಿ ನಿರತವಾಗ್ತದೆ ಆದ್ದರಿಂದ ನಿರ್ಯೋಗಕ್ಷೇಮ ಆತ್ಮವಾನ್ ಅಂತ ಹೇಳಿದೆ ಏನಿದು ಆತ್ಮವಾನ್ ಅಂತ ಹೇಳಿದ್ರೆ ಯಾವಾಗಲೂ ಕೂಡ ಯಾವುದೇ ಕೆಲಸ ಮಾಡ್ತಾ ಇರಲಿ ಯಾವುದೇ ಆಲೋಚನೆ ಮಾಡ್ತಾ ಇರಲಿ ಯಾವುದೇ ವ್ಯವಹಾರ ಮಾಡ್ತಾ ಇರಲಿ ನನ್ನ ಗುರಿ ಆದಂತಹ ಆತ್ಮದರ್ಶನ ಅಥವಾ ಮೋಕ್ಷ ಅದರಿಂದ ಯಾವತ್ತೂ ಕೂಡ ಮನಸ್ಸನ್ನು ತೆಗಿಬಾರದು ಯಾವಾಗಲೂ ಕೂಡ ಆ ಗುರಿ ಯಾವಾಗಲೂ ಕೂಡ ನಮ್ಮ ಮನಸ್ಸಿನ ಎದುರುಗಡೆ ಹಾಗೆಯೇ ಇರಬೇಕು ನನ್ನ ಗುರಿ ಏನು ನನ್ನ ಜೀವನದ ಗುರಿ ಏನೋ ಭಗವಂತನ ಸಾಕ್ಷಾತ್ಕಾರ ಅಥವಾ ಆತ್ಮದರ್ಶನ ಅಥವಾ ಮುಕ್ತಿ ಇದರಲ್ಲಿಯೇ ನನ್ನ ಮನಸ್ಸು ಯಾವಾಗಲೂ ತೊಡಗಿದ್ರೆ ನಾನು ಆತ್ಮವಾನ ಆಗ್ತಿದೆ ಇಲ್ಲದೆ ನಾನು ಸಂಸಾರವಾನ ಸಂಸಾರದಲ್ಲಿ ಮುಳುಗಿ ಹೋಗ್ತೇನೆ ಸಂಸಾರದಲ್ಲಿ ಇದ್ರೂ ಕೂಡ ನಾನು ಇಲ್ಲಿರ್ತಕ್ಕಂಥದ್ದು ಏನಕ್ಕೆ ಇದರಿಂದ ಮೇಲುಗಡೆ ಹೇಳಲಿಕ್ಕೆ ಭಗವಂತ ದರ್ಶನ ಮಾಡಲಿಕ್ಕೆ ಅಂತಕ್ಕಂತಹ ಒಂದು ತುಡಿತ ಇಲ್ಲಿ ಇರತಕ್ಕಂಥದ್ದೇ ಆತ್ಮವಾನ್ ಅನ್ನುವಂಥ ಶಬ್ದದಿಂದ ಭಗವಂತ ಇಲ್ಲಿ ಹೇಳ್ದ ಪುನಃ ಹೇಳ್ತಾ ಇದ್ದಾನೆ ಹೀಗೆ ಇಷ್ಟೆಲ್ಲ ಗುಣಗಳೆಲ್ಲ ಇದ್ರೆ ನೀನು ಈ ಮೂರೂ ಗುಣಗಳಿಂದ ಮುಕ್ತನಾಗಿ ನೀನು ಪರಮಪದವನ್ನು ಪಡಿತೆ ಯಾವನರ್ಥ ಉದಪಾನೆ ಸರ್ವತಃ ಸಂಪ್ಲುದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾನತಃ ಏನು ಹೇಳ್ದ ಯಾವನ್ ಅರ್ಥ ಉದಪಾನೆ ಸರ್ವತಃ ಸಂಪ್ಲತೋದಕ್ಕೆ ತಾವಾನ್ ಸರ್ವೇಶು ವೇದೇಶು ಬ್ರಾಹ್ಮಣಸ ವಿಜಾಂತ ಈಗ ವೇದ ಅಂತಕ್ಕಂಥದ್ದು ಎಷ್ಟು ವಿಷಾದವಾಗಿದೆ ಎಷ್ಟು ವಿವಿಧ ವಿಚಾರಗಳನ್ನು ನಿಮಗೆ ಹೇಳ್ತದೆ ಅಂತ ಹೇಳಿದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಇಷ್ಟಕ್ಕೂ ಸಂಬಂಧಪಟ್ಟಂತಹ ವಿಷಯಗಳನ್ನೆಲ್ಲ ವೇದದಲ್ಲಿ ಸಂಗ್ರಹಿಸಲು ಋಷಿಗಳು ಅಲ್ಲಿ ಹೇಳಿದ್ದಾರೆ ಈಗ ನಿಜವಾಗಿಯೂ ಕೂಡ ಯಾರು ಆತ್ಮದರ್ಶನವನ್ನೇ ಗುರಿಯಾಗಿ ಉಳ್ಳಂತಹ ಬ್ರಾಹ್ಮಣ ಬ್ರಾಹ್ಮಣ ಅಂದರೆ ಅಧ್ಯಾತ್ಮ ಪಿಪಾಸು ಅಧ್ಯಾತ್ಮ ಜೀವಿ ಇಲ್ಲಿ ಬ್ರಹ್ಮ ದರ್ಶನದಲ್ಲೇ ಆಸಕ್ತಿ ಇರತಕ್ಕಂಥವನೇ ಬ್ರಾಹ್ಮಣ ಬ್ರಹ್ಮಾಭಿಲಾಷೆಯೇ ಬ್ರಾಹ್ಮಣ ಅಂತಹ ವಿಜ್ಞಾನಿಯಾದಂತಹ ಬ್ರಾಹ್ಮಣನು ಅವನು ಎಷ್ಟು ಯಾವ ವಿಚಾರವನ್ನು ವೇದದಲ್ಲಿರ್ತಕ್ಕಂತಹ ಯಾವ ವಿಚಾರವನ್ನು ಸ್ವೀಕರಿಸ್ತಾನೆ ಅಂತ ಹೇಳಿದ್ರೆ ಯಾವ ವಿಚಾರದಿಂದ ತನ್ನ ಆತ್ಮದರ್ಶನ ಸಾಧ್ಯವೋ ಅಂತಹದ್ದನ್ನು ಮಾತ್ರ ಅಥವಾ ಸ್ವೀಕರಿಸ್ತಾನೆ ಹೊರತು ಬೇರೆಯದನ್ನೆಲ್ಲವನ್ನು ಬಿಟ್ಟುಬಿಡ್ತಾನ ವೇದದಲ್ಲಿ ಕರ್ಮಕಾಂಡ ಇದೆ ಉಪಾಸನಾ ಇದೆ ಇದೆರಡು ತಾತ್ಪರ್ಯ ಏನು ಇದೆರಡು ಏನು ಹೇಳುತ್ತೆ ಅಂದರೆ ಮೋಕ್ಷ ಅದು ಸ್ವರ್ಗ ಅಥವಾ ಆಯಾ ಫಲ ಅದನ್ನು ಪಡೆದು ನಾನೇನು ಮಾಡಬೇಕು ಪುನಃ ಈ ಸಂಸಾರದಲ್ಲೇ ಉಳಿಬೇಕಾಗತ್ತೆ ಈ ಸಂಸಾರದ ಕಷ್ಟಸುಖವನ್ನೇ ಅನುಭವಿಸಬೇಕಾಗತ್ತೆ ಹಾಗಾಗಬಾರ್ದು ಆದ್ರಿಂದ ನಾನು ನನಗೆ ಬೇಕಾದದ್ದು ವೇದದಲ್ಲಿ ಬೇಕಾದದ್ದು ಯಾವುದು ಉಪನಿಷತ್ತಿನ ಅಥವಾ ಜ್ಞಾನ ವಿಚಾರದ ಅಥವಾ ಭಕ್ತಿ ವಿಚಾರದ ವಿಷಯಗಳನ್ನು ಮಾತ್ರ ಆ ಬ್ರಾಹ್ಮಣನಾದವನು ಅಧ್ಯಾತ್ಮ ಪಿಪಾಸು ಆದವನು ಅವನಿಗೆ ಅಷ್ಟೇ ಆ ವೇದದಿಂದ ಪ್ರಯೋಜನ ಅಷ್ಟೇ ನಿಜವಾದ ಪ್ರಯೋಜನ ವೇದದಿಂದ ಏನು ಅಂತ ಹೇಳಿದ್ರೆ ಬ್ರಹ್ಮ ದರ್ಶನಕ್ಕೆ ಬೇಕಾದಂತಹ ವಿಚಾರಗಳನ್ನೆಲ್ಲ ಅವನು ಅದರಿಂದ ಆರಿಸ್ಕೊಳ್ತಾನೆ ಜ್ಞಾನಕಾಂಡವನ್ನು ಆತ ಆರಿಸ್ಕೊಳ್ತಾನೆ ಓಂಕಾರ ಉಪಾಸನೆಯನ್ನು ಆತ ಆರಿಸ ಆರಿಸ್ಕೊಳ್ತಾನೆ ಪ್ರಣ ಪ್ರಣಮ ಉಪಾಸನೆಯನ್ನು ಆತ ಆರಿಸ್ಕೊಳ್ತಾನೆ ಜ್ಞಾನಿ ಜ್ಞಾನ ಯೋಗಿ ಆದವನು ಕೋಶಾಂತರ ವಿಚಾರವನ್ನು ಆಚ ಆರಿಸ್ಕೊಳ್ತಾನೆ ಅಥವಾ ಅವಸ್ಥಾತ್ರೆಯ ವಿಚಾರವನ್ನು ಆತ ಆರಿಸ್ಕೊಳ್ತಾನೆ ಹಾಗೆ ಆರಿಸ್ಕೊಂಡು ವಿಚಾರ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಆ ಒಂದು ತನ್ನ ನಿಜವಾದಂತಹ ನೆಲೆ ಆ ಆತ್ಮದ ಸ್ಥಿತಿಯನ್ನ ಆತ ಹೊಂದುತ್ತಾನೆ ಅಂತ ಹೇಳಿ ಇಲ್ಲಿ ಹೇಳಲಾಗಿದೆ ಪುನಃ ಹೇಳ್ತಾನೆ ಕರ್ಮಣ್ಯವ ಅಧಿಕಾರ ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತು ಭೂ ಮಾತೇ ಸಂಗ ಅಸ್ತು ಅಕರ್ಮಣಿ ಇದನ್ನು ಹೇಳಿದ ಇದು ಅತ್ಯಂತ ರಮ್ಯವಾಗಿರ್ತಕ್ಕಂತಹ ಒಂದು ಮಂತ್ರ ಭಗವಂತನ ಮಂತ್ರ ಏನಿದು ಅಂತ ಹೇಳಿದ್ರೆ ಕರ್ಮಣಿ ಏವ ಅಧಿಕಾರ ತೆ ನಿನಗೆ ತೇ ಅಂದ್ರೆ ನಿನಗೆ ಕರ್ಮಣಿ ಏವ ಅಧಿಕಾರ ನಿನ್ನ ಸ್ವಕರ್ಮದಲ್ಲಿ ಕರ್ಮಣಿ ಅಂದ್ರೆ ಕರ್ಮದಲ್ಲಿ ಅಂತ ಅರ್ಥ ಕರ್ಮದಲ್ಲಿ ಅಂದ್ರೆ ಎಲ್ಲ ಬಗೆಯ ಕರ್ಮ ಅಲ್ಲ ನನ್ನ ಯೋಗ್ಯತೆಗೆ ನನ್ನ ಸಂಸ್ಕಾರಕ್ಕೆ ಅನುಗುಣವಾಗಿ ಯಾವ ಸ್ವಧರ್ಮ ನನಗೆ ಪ್ರಾಪ್ತವಾಗಿದೆಯೋ ಯಾವುದು ನನಗೆ ವಿಹಿತವಾಗಿದೆಯೋ ಜನ್ಮದಿಂದ ನನ್ನ ಸಂಪ್ರದಾಯದಿಂದ ನನ್ನ ತಂದೆ ತಾಯಿಗಳಿಂದ ಇಂತಹ ಕರ್ಮದಲ್ಲಿ ಮಾತ್ರ ನಿನಗೆ ಅಧಿಕಾರ ಅಧಿಕಾರ ಅಂದರೆ ಕನ್ನಡದ ಅಧಿಕಾರ ಅಲ್ಲ ಕನ್ನಡದಲ್ಲಿ ಅಧಿಕಾರ ಅಂದ್ರೆ ಏನು ರೇ ನಮ್ದ್ರೆ ಇದು ಅಧಿಕಾರ ಅಧಿಕಾರ ಅಂದ್ರೆ ಏನೋ ಹಕ್ಕು ಅಂತ ಹಕ್ಕು ಅಂತಲ್ಲ ಯಾರಿಗೂ ಕೂಡ ಕರ್ಮದಲ್ಲಿ ಹಕ್ಕು ಅಂತಿಲ್ಲ ಹಕ್ಕು ಅಂತಿಲ್ಲ ಯೋಗ್ಯತೆ ಎಂದ ಯಾರಿಗೆ ಯಾವ ಸಂಸ್ಕಾರಕ್ಕೆ ಅನುಗುಣವಾಗಿ ಯಾವ ಯೋಗ್ಯತೆ ಇದೆಯೋ ಆಯಾ ಕರ್ಮವನ್ನ ಆತ ಮಾಡ ಬಿಡದೆ ಮಾಡಬೇಕು ಬಿಡದೆ ಮಾಡಬೇಕು ಅಂತಹ ಯೋಗ್ಯತೆ ಇರತಕ್ಕಂತಹ ಕರ್ಮವನ್ನ ಆತ ಬಿಡದೆ ಮಾಡಬೇಕು ಮಾ ಫಲೇಶು ಕದಾಚನ ಕರ್ಮದಲ್ಲಿ ಕರ್ಮದಲ್ಲಿ ನಿನಗೆ ಅಂತಹ ಆ ಒಂದು ಅಧಿಕಾರ ಯಾವ ಒಂದು ಅದರ ಮೇಲೆ ಇರ್ತಕ್ಕಂಥ ಸ್ವಾಮ್ಯ ಇದೆಯಲ್ಲ ಅದು ನಿನಗೆ ಇಲ್ಲ ಕರ್ಮದಲ್ಲಿ ನಿನಗೆ ಸ್ವಾಮ್ಯ ಇಲ್ಲ ಯಾಕಂದರೆ ಕರ್ಮ ಅಂತಕ್ಕಂಥದ್ದು ಯಾವಾಗಲೂ ಕೂಡ ನೀನು ಏನನ್ನು ಮಾಡ್ತೆಯೋ ಅದರ ಕಾರ್ಯ ನೀನು ಒಳ್ಳೆಯದನ್ನು ಮಾಡಿದರೆ ಅದು ಒಳ್ಳೆಯದಾಗ್ತದೆ ನೀನು ಕೆಟ್ಟದ್ದನ್ನು ಮಾಡಿದರೆ ಕೆಟ್ಟದಾಗ್ತದೆ ಮತ್ತೆ ನೀನು ಯಾವ ಕರ್ಮವನ್ನ ಅರಿದೇ ಮಾಡ್ತೆಯೋ ಅದರಿಂದ ಎರಡೂ ಕೂಡ ಫಲ ಉಂಟಾಗುತ್ತೆ ಮಿಶ್ರವಾದಂತಹ ಫಲ ಪುಣ್ಯ ಮತ್ತು ಪಾಪ ಎರಡೂ ಕೂಡ ಮಿಶ್ರವಾಗಿ ಬರ್ತದೆ ಆದ್ದರಿಂದ ಅಂತಹ ಒಂದು ಫಲದಲ್ಲಿ ನಿನಗೆ ಯಾವುದೇ ರೀತಿಯಾದಂತಹ ಒಂದು ಸ್ವಾಮ್ಯ ಅಥವಾ ಪ್ರಭುತ್ವ ಇಲ್ಲ ಒಡೆತನ ಇಲ್ಲ ನಮ್ಮ ಕೈಯಲ್ಲಿ ಆ ಫಲ ಅಂತಕ್ಕಂಥದ್ದು ಇಲ್ಲ ಅದು ಕೇವಲ ಆ ಕರ್ಮ ಆ ಫಲವನ್ನು ಕೊಡ್ತಕ್ಕಂತಹ ಭಗವಂತನ ಕೈಯಲ್ಲಿ ಮಾತ್ರ ಇರ್ತಕ್ಕಂಥದ್ದು ಮಾ ಕರ್ಮ ಫಲಹೇತು ಭೂಹು ಮಾತೇ ಸಂಘ ಅಸ್ತು ಅಕರ್ಮಣಿ ಮಾ ಕರ್ಮ ಫಲ ಹೇತು ಭೂಹು ಕರ್ಮ ಫಲಹೇತು ಅಂತ ಹೇಳಿದ್ರೆ ಏನು ಇಲ್ಲಿ ಕರ್ಮ ಫಲಹೇತು ಅನ್ನುವಂತಹ ಶಬ್ದ ಕರ್ಮ ಮತ್ತದರ ಫಲ ಇದೆರಡೂ ಕೂಡ ಇದೆರಡಕ್ಕೂ ಕೂಡ ನೀನು ಕಾರಣನಾಗದೇ ಇರು ಅಂತ ಅರ್ಥ ಏನಿದು ಅಂತ ಹೇಳಿದ್ರೆ ಕರ್ಮದಲ್ಲಿ ಅಹಂ ಬುದ್ಧಿ ನಾನು ಮಾಡ್ತಾ ಇದ್ದೇನೆ ನನ್ನಿಂದ ಈ ಕೆಲಸ ಮಾಡಲ್ಪಟ್ಟಿತು ಅಂತಕ್ಕಂತಹ ಯಾವ ಮನಸ್ಸಿನಲ್ಲಿ ಒಂದು ಭಾವನೆ ಇದೆಯೋ ಅದೇ ಕರ್ಮ ಹೇತು ಕರ್ಮ ಫಲಹೇತು ಅಂತ ಹೇಳಿದ್ರೆ ಪುಣ್ಯ ಅಥವಾ ಪಾಪ ಒಳ್ಳೆಯದು ಅಥವಾ ಕೆಟ್ಟದ್ದು ಇಷ್ಟ ಅಥವಾ ಅನಿಷ್ಟ ಇವೆಲ್ಲವೂ ಕೂಡ ಕರ್ಮ ಫಲ ಹೇತು ಇದರಲ್ಲಿ ಯಾವತ್ತೂ ಕೂಡ ನೀನು ಮನಸ್ಸನ್ನು ಇಡದೇ ಇರು ಇದಕ್ಕೆ ಯಾವತ್ತೂ ಕೂಡ ನಿನ್ನ ಮನಸ್ಸನ್ನು ಅಂಟಿಸಿಕೊಳ್ಳದೆ ಇರು ಯಾಕೆ ಅಂತ ಹೇಳಿದ್ರೆ ಇದು ನಿನ್ನನ್ನು ಯೋಗ ಮಾರ್ಗದಲ್ಲಿ ಮುಂದುವರಿಯಲಿಕ್ಕೆ ಬಿಡುವುದಿಲ್ಲ ಯಾರಿಗೆ ಕರ್ಮಯೋಗ ಮಾರ್ಗದಲ್ಲಿ ಮುಂದುವರಿಯಬೇಕು ಅನ್ನುವಂತಹ ಆಸಕ್ತಿ ಇದೆಯೋ ಅವರು ಕರ್ಮದಲ್ಲಿ ಅಹಂ ಬುದ್ಧಿಯನ್ನು ಬಿಡಬೇಕು ಕರ್ಮ ಫಲದಲ್ಲೂ ಕೂಡ ಅಹಂ ಬುದ್ಧಿಯನ್ನು ಬಿಡಬೇಕು ಅಬ್ಬ ನಾನೀ ಕರ್ಮದ ಕರ್ಮ ಮಾಡಿದ್ರಿಂದ ನನಗೆ ಈ ಪುಣ್ಯ ಸಿಕ್ತು ನಾನೀ ಕರ್ಮ ಮಾಡಿದ್ರಿಂದ ನನಗೆ ಪಾಪ ಸಿಕ್ತು ಎರಡೂ ಕೂಡ ಕೆಟ್ಟದ್ದು ಸಂತೋಷಿಸುವುದು ಕೆಟ್ಟದ್ದು ದುಃಖ ಪಡುವುದೂ ಕೆಟ್ಟದ್ದೆ ಎರಡೂ ಕೂಡ ನಿಮ್ಮನ್ನು ಯೋಗ ಮಾರ್ಗದಲ್ಲಿ ಕಟ್ಟ ಕಟ್ಟಿಹಾಕ್ಬಿಡ್ತದೆ ನಿಮ್ಮನ್ನು ಮುಂದುವರಿಯೋದಕ್ಕೆ ಬಿಡುವುದಿಲ್ಲ ಯೋಗ ಮಾರ್ಗದಲ್ಲಿ ಕರ್ಮಯೋಗ ಮಾರ್ಗದಲ್ಲಿ ಮುಂದುವರಿಬೇಕು ಅಂತ ಇರ್ತಕ್ಕಂಥವನು ಈ ಎರಡು ಬಂಧನದಿಂದ ಪಾರಾಗಬೇಕು ಒಂದು ಕರ್ಮದಲ್ಲಿ ಕರ್ತೃತ್ವ ಬುದ್ಧಿ ನಾನು ಮಾಡಿದೆ ಅಂತಕ್ಕಂತಹ ಒಂದು ಕರ್ತೃತ್ವ ಬುದ್ಧಿ ಅದರಿಂದ ಪಾರಾಗಬೇಕು ಎರಡನೆಯದಾಗಿ ಕರ್ಮ ಫಲದಲ್ಲಿ ಆಸಕ್ತಿ ಇದರಿಂದ ಪಾರಾಗಬೇಕು ಇದೆರಡೂ ಅವನಿಗೆ ಇಲ್ಲ ಅಂತ ಹೇಳಿದ್ರೆ ಆಗ ಆ ಮನಸ್ಸನ್ನು ಈಶ್ವರನಲ್ಲಿ ಆತ ನೆಲೆಗೊಳಿಸಿ ಆತ ಕರ್ಮಯೋಗದಲ್ಲಿ ಮುಂದುವರೆದು ಫಲವನ್ನು ಪಡೆಯಲಿಕ್ಕೆ ಎಲ್ಲ ರೀತಿಯ ಸಾಧ್ಯತೆ ಇದೆ ಇಲ್ಲದೆ ಹೋದರೆ ಕರ್ಮಯೋಗ ಫೇಲ್ಯೂ ಕರ್ಮಯೋಗ ಅಂತಕ್ಕಂಥದ್ದು ಮಾಡಲಿಕ್ಕೆ ಆತ ಸಾಧ್ಯವಾಗುವುದಿಲ್ಲ ಹಾಗಿದ್ರೆ ಇಷ್ಟೆಲ್ಲ ಕಷ್ಟ ಇದೆಯಲ್ಲ ಸುಮ್ಮನೆ ಕೂತ್ಕೊಂಡು ಬಿಟ್ಟ ಕೂತ್ಕೊಂಡು ಬಿಟ್ಬಿಟ್ರೆ ಹೇಗೆ ಅಂತ ಆಲೋಚನೆ ಮಾಡಿದ್ರೆ ಮಾತೇ ಸಂಘ ಅಷ್ಟು ಅಕರ್ಮಣಿ ಮಾತೇ ಸಂಘ ಅಷ್ಟು ಅಕರ್ಮಣಿ ಅಕರ್ಮದಲ್ಲೂ ಕೂಡ ಅಥವಾ ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲೂ ಕೂಡ ಕೆಲಸ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದ್ರಲ್ಲೂ ಕೂಡ ನಿನಗೆ ಸಂಘ ಇಲ್ಲದೆ ಇರಲಿ ಈ ಸಂಘ ಅಂತಕ್ಕಂಥದ್ದು ಎಷ್ಟು ಸೂಕ್ಷ್ಮ ಅಂತ ಹೇಳಿದ್ರೆ ಅದನ್ನ ಯಾವುದೇ ರೀತಿಯಲ್ಲೂ ಕೂಡ ಮನುಷ್ಯ ಬಿಡಲಿಕ್ಕೆ ಸಾಧ್ಯವಿಲ್ಲ ಒಂದೋ ಒಳ್ಳೆಯದಕ್ಕೆ ಇಟ್ಕೊಳ್ತಾನೆ ಇಲ್ಲದೆ ಹೋದ್ರೆ ಕೆಟ್ಟದಕ್ಕೆ ಇಟ್ಕೊಳ್ತಾನೆ ನಾನು ಮನುಷ್ಯ ಇರ್ತಕ್ಕಂಥದ್ದೇ ಹಾಗೆ ಒಂದೋ ತನ್ನ ಒಳ್ಳೆಯವನಾಗಿ ಗುರುತಿಸ್ಕೊಳ್ತಾನೆ ಇಲ್ಲದೆ ಹೋದ್ರೆ ತಾನೊಬ್ಬ ಕೇಳಿ ಎಂಬುದಾಗಿ ಗುರುತಿಸಿಕೊಳ್ತಾನೆ ಇದು ಎರಡೇ ಅವನಿಗೆ ಹಾಗೆಯೇ ನಾನು ಸುಖಿ ಎಂಬುದಾಗಿ ಗುರುತಿಸ್ಕೊಳ್ತಾನೆ ಅದರಲ್ಲೇ ಆಸಕ್ತಿಯನ್ನು ಹೊಂದುತ್ತಾನೆ ತಾನು ದುಃಖಿ ಎಂಬುದಾಗಿಯೂ ಕೂಡ ಗುರುತಿಸಿಕೊಂಡು ಅದರಲ್ಲೇ ಆಸಕ್ತಿಯನ್ನು ತಗೊಳ್ತಾನೆ ದುಃಖ ಬಂದಿರೋದು ನಿಜವಾಗಿಯೂ ಕೂಡ ನಮಗೆ ಪಾಠ ಕಲಿಸ್ಲಿಕ್ಕೆ ನಾವು ಹೋಗ್ತಾ ಇರತಕ್ಕಂತಹ ದಾರಿ ಸರಿಯಾಗಿಲ್ಲ ಅನ್ನುವಂತಹ ಒಂದು ಸೂಚನೆಯನ್ನು ಕೊಡಲಿಕ್ಕೆ ಈ ದುಃಖ ಅಥವಾ ಈ ಕಷ್ಟಗಳು ಬರತಕ್ಕಂಥದ್ದು ನಾವೇನು ಮಾಡ್ತೇವೆ ಆ ಪಾಠವನ್ನು ಕಲೀದೆ ಅಯ್ಯೋ ಕಷ್ಟವಂತಲ್ಲ ಅಯ್ಯೋ ದುಃಖವಾಯ್ತಂತಲ್ಲ ಅಂತ ಅದರಲ್ಲೇ ರಮಿಸ್ತೇವೆ ನಾವು ಯಾಕೆಂದರೆ ನಮಗೆ ಇಷ್ಟ ಆ ಮನಸ್ಸಿಗೆ ದುಃಖ ಇಷ್ಟ ಇದು ಸೈಕಾಲಜಿ ಮನಸ್ಸಿಗೆ ದುಃಖ ಪಡುವುದು ಇಷ್ಟ ಹೇಗೆ ಸುಖ ಪಡುವುದಕ್ಕೆ ಅದು ಹಾತೊರಿಯುತ್ತದೆಯೋ ಹಾಗೆ ದುಃಖ ಕೂಡ ಮನಸ್ಸು ಹಾತೊರೆಯುತ್ತೆ ಆಲೋಚನೆ ಮಾಡದೇ ಇರಲಿಕ್ಕೆ ಸಾಧ್ಯವಿಲ್ಲ ಅಯ್ಯೋ ನನಗೆ ಅವನು ಹೀಗೆ ಅಂದ್ಬಿಟ್ಟ ಅಯ್ಯೋ ನನಗೆ ಹೀಗಾಯಿತು ಈಗ ಆಗಿದ್ದಾಗೋಯ್ತು ಆ ಒಂದು ಘಟನೆ ನಡೆದು ಎರಡು ಮೂರು ದಿವಸ ಕಳೆದೋಯ್ತು ಇನ್ನೂ ಅದರ ಬಗ್ಗೆ ಆಲೋಚನೆ ಮಾಡತಕ್ಕಂತಹ ಯಾವ ಒಂದು ಪ್ರಸಂಗವೂ ಇಲ್ಲ ಪ್ರಮೇಯವೂ ಇಲ್ಲ ಬಿಟ್ಟು ಬಿಡಬೇಕು ನಿಜವಾಗ್ಲೂ ಕೂಡ ಆದರೆ ಮನಸ್ಸು ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಗಟ್ಟಿಯಾಗಿ ಇಟ್ಕೊಂಡಿರ್ತದೆ ಯಾಕಂದ್ರೆ ಏನನ್ನಾದ್ರೆ ಇಟ್ಕೊಂಡಿರೋದೆ ಮನ್ಸಿನ ಸ್ವಭಾವ ಅದು ಒಳ್ಳೆಯದಾಗಿರ್ಲಿ ಕೆಟ್ಟದಾಗಿರ್ಲಿ ಅಂತೂ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ನಾನೀಗ ಅತ್ಯಂತ ದುಕ್ಕಿತ ಅಂತ ಹೇಳಿಬಿಟ್ರು ಅದೇ ಯಾರೋ ಹೇಳಿದ್ರಲ್ಲ ಯಾರೋ ಒಬ್ರು ರಿಟೈರ್ಡ್ ಆಗ್ತಾಯಿರ್ತಕ್ಕಂತಹ ರಿಟೈರ್ಡ್ ಆಗಿರ್ತಕ್ಕಂಥ ಒಬ್ಬರು ಪ್ರಿನ್ಸಿಪಾಲ್ ಒಂದು ಐದು ವರ್ಷ ಆಯಿತು ಆ ಇಂದೊಂದು ಕಾಲೇಜಿಗೆ ಬಂದರು ಯಾವ ಕಾಲೇಜಿಗೆ ರಿಟೈರ್ಡ್ ಯಾವ ಕಾಲೇಜಿಂದ ರಿಟೈರ್ಡ್ ಆಗಿದ್ರು ಆ ಕಾಲೇಜಿಗೆ ವಾಪಸ್ ಬಂದರು ಭೇಟಿ ಕೊಟ್ಟರು ಆಗ ನೋಡ್ತಾರೆ ಈ ಹೊಸ ಪ್ರಿನ್ಸಿಪಾಲು ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಇಂಪ್ರೂವ್ಮೆಂಟ್ಸ್ ಮಾಡಿಬಿಟ್ಟಿದ್ದಾರೆ ಅವ್ರಿರ್ತಕ್ಕಂಥ ಆಫೀಸೆಲ್ಲ ಒಳ್ಳೆ ಎಕ್ಸಿಕ್ಯೂಟಿವ್ ಆಫೀಸ್ ಥರ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟರ್ ಆಫೀಸ್ ಮಾಡ್ದಂಗೆ ಮಾಡಿದ್ದಾರೆ ಇವರಿದ್ದಾಗ ಆ ರೀತಿಯ ಫೆಸಿಲಿಟೀಸು ಅವ್ರ ಮ್ಯಾನೇಜ್ಮೆಂಟ್ ಕೊಟ್ಟಿರಲಿಲ್ಲ ಇವ್ರು ಯಾವಾಗ ಬಂದರೂ ನೋಡಿದ್ರೂ ಇವರು ನಿಜವಾಗೂ ಯಾವ ಪೋಸ್ಟಲ್ಲಿಲ್ಲ ಇವ್ರಿಗೂ ಆ ಕಾಲೇಜ್ಗೂ ಯಾವ ಸಂಬಂಧವೂ ಇಲ್ಲ ಈಗ ಆದರೂ ಇವ್ರು ಅನ್ನೋದೇನು ನೋಡಿದ್ರನ್ರಿ ನಾವಿದ್ದಾಗ ನೋಡಿರಿ ನಮಗೇನು ಇರಲಿಲ್ಲ ರೀ ಇಂತ ಟೈಲ್ಸ್ ಹಾಕಿರಲಿಲ್ಲ ಇಂಥ ಈ ಅಲ್ಯೂಮಿನಿಯಂ ಪಾರ್ಟಿಷನ್ ಹಾಕಿರಲಿಲ್ಲ ಈ ರೀತಿಯಾದಂತಹ ಒಂದು ಬ್ಲೈಂಡೆಡ್ ಇದು ಕೂಡ ಹಾಕಿರಲಿಲ್ಲ ಕರ್ಟನ್ ಹಾಕಿರಲಿಲ್ಲ ನಮಗೆ ಎ ಇರಲಿಲ್ಲ ದುಃಖ ನಿಜವಾಗ್ಲೂ ಕೂಡ ಅವನು ದುಃಖ ಪಡಬೇಕಾಗಿರುವಂತ ಪ್ರಮೇಯವೇ ಇಲ್ಲ ಯಾಕಂದ್ರೆ ಅವನಿಗೂ ಇದಕ್ಕೂ ಯಾವ ಆ ಸಂಸ್ಥೆಗೂ ಸಂಬಂಧವೇ ಇಲ್ಲ ಇಲ್ಲ ಟೋಟಲಿ ಕಟ್ ಆಫ್ ಆದರೂ ಈಗ ಅದನ್ನು ನೋಡಿದ ತಕ್ಷಣ ಅದನ್ನು ತಾನು ಆರೋಪ ಮಾಡಿಕೊಂಡು ಅತ್ಯಂತ ದುಃಖಿತನಾಗ್ತಾ ಇದ್ದಾನೆ ಸಂಬಂಧ ಇರದೇ ಇರತಕ್ಕಂತಹ ವಸ್ತುವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಾನೆ ಕರಡಿನ ಇಟ್ಕೊಂಡಾಗಿ ಕರಡಿ ತನ್ನ ಇಟ್ಕೊಳ್ತು ಅಂತ ಆಮೇಲೆ ಹೇಳ್ತಾನೆ ನಿಜವಾಗ್ಲೂ ತಾನೇ ಕರಡಿನ ಇಟ್ಕೊಂಡು ಕರಡಿಯೇ ತನ್ನನ್ನು ಅಪ್ಪೊಳ್ತು ಬಿಡ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರೆ ಇದು ಮನುಷ್ಯನ ಸಾಮಾನ್ಯವಾದಂತಹ ಸ್ವಭಾವ ಈ ದುಃಖಕ್ಕೆ ಕಷ್ಟಕ್ಕೆ ತಾನೇ ಗಟ್ಟಿಯಾಗಿ ಅಂಟುಕೊಡುವಂತಹ ಸ್ವಭಾವ ಈ ಸಂಘ ಅಂತಕ್ಕಂಥದ್ದು ಹೋಗುವುದಿಲ್ಲ ಅಂತ ಭಗವಂತನಿಗೆ ಗೊತ್ತಿದೆ ಸೈಕಾಲಜಿ ಆದ್ದರಿಂದ ಆತ ಹೇಳಿದ ನೀನು ಸುಮ್ಮನೆ ಕೂತ್ಕೊಂಡ್ರೂ ಕೂಡ ನಾನು ಅಂತಕ್ಕಂತಹ ಸಂಘ ನಿನ್ನ ಬಿಡೋದಿಲ್ಲ ನಾನು ಅಂತಕ್ಕಂಥದ್ದು ಎಲ್ಲಾದರೂ ಬಿಡತಿಯೇ ಅದೇನು ಕೆಲಸ ಇಲ್ಲದೆ ಇರುವಾಗ ಸುಮ್ಮನೆ ಇದ್ದಂತೆ ಇರುತ್ತೆ ಅಷ್ಟೆ ಆದರೂ ಕೂಡ ಯಾರಾದರೂ ಕೇಳಿ ನೀ ಏನ್ಮಾಡ್ತಾ ಇದ್ಯೋ ಅಂದರೆ ನಾನು ಸುಮ್ಮನೆ ಕೂತಿದ್ದೀನಿ ಅಂತ ಅಲ್ಲೂ ಕೂಡ ನಾನು ಅನ್ನೋದೊನ್ನೇನು ಬಿಡೋದಿಲ್ಲ ನಾನು ಅನ್ನೋದು ಬಿಟ್ಟರು ಬಿಡ್ತು ಅಂದರೆ ಪರವಾಗಿಲ್ಲ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳ್ಬೋದು ತುಂಬ ಸೂಕ್ಷ್ಮ ಇದು ಯಾವಾಗ ನಾವು ಸುಮ್ಮನೆ ಇರಬೇಕು ಯಾವಾಗ ಸುಮ್ಮನೆ ಇದ್ರೆ ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ತೊಂದರೆ ಬರುತ್ತೆ ಅನ್ನುವಂಥ ಒಂದು ಅರಿವು ಕೂಡ ನಮಗಿರಬೇಕು ಕೆಲವೊಂದು ಸನ್ನಿವೇಶ ಇರ್ತದೆ ನಾವು ಅತ್ಯಂತ ರಭಸದಿಂದ ಕಾರ್ಯದಲ್ಲಿ ತೊಡಗಿರ್ತಕ್ಕಂತಹ ಸಂದರ್ಭದಲ್ಲೇ ಕೆಲವೊಂದು ಸನ್ನಿವೇಶದಲ್ಲಿ ನಾವು ಸುಮ್ಮನೆ ಇರಬೇಕಾದಂತಹ ಒಂದು ಪರಿಸ್ಥಿತಿ ಬರುತ್ತೆ ಅಂತಹ ಸಮಯದಲ್ಲಿ ಸುಮ್ಮನೆ ಇದ್ರೆ ಆಗ ಅದು ಆಧ್ಯಾತ್ಮಿಕ ಉನ್ನತಿಯನ್ನು ಉಂಟು ಮಾಡುತ್ತೆ ಕೆಲಸದಿಂದ ತಪ್ಪಿಸಿಕೊಳ್ಬೇಕು ಅಂತ ಸುಮ್ಮನೆ ಇದ್ರೆ ಆಗ ಪುನಃ ನಮ್ಮನ್ನು ಅದು ತಮಸ್ಸಿನೆಡೆಗೆ ಒಯ್ಯುತ್ತೆ ತುಂಬ ಸೂಕ್ಷ್ಮ ಇದು ತುಂಬಾ ಸೂಕ್ಷ್ಮ ಆದ್ದರಿಂದ ಇದು ಆ ವ್ಯಕ್ತಿಗೆ ಗೊತ್ತಾಗುವುದು ತಾನೇ ಅದನ್ನ ಪ್ರಾಯೋಗಿಕವಾಗಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಪ್ರಾಮಾಣಿಕವಾಗಿ ಇದ್ದಾಗ ಮಾತ್ರ ಅಪ್ರಾಮಾಣಿಕವಾಗಿ ಇದ್ರೆ ಏನ್ ಬೇಕಾದ್ರೂ ಬಾಯಿಯಲ್ಲಿ ಹೇಳ್ತಾ ಇರ್ಬೋದು ನಾನು ಮಾಡೋದೆಲ್ಲ ಬ್ರಹ್ಮಜ್ಞಾನಕ್ಕೆ ನಾನು ಮಾಡೋದೆಲ್ಲ ಸಾಧನೆ ಅಂತ ಅದ ಕೊಚ್ಕೋಬೋದು ಆದ್ರೆ ಆತ ದಿನೇ ದಿನ ಕೆಳಗೆ ಹೋಗ್ತಾ ಇರ್ತಾನೆ ದಿನೇ ದಿನೇ ತಮಸ್ಸಿಂಗಿಡಿತಾ ಇರ್ತಾನೆ ಹಾಗಾಗಬಾರದು ಅನ್ನುವಂಥ ಎಚ್ಚರಿಕೆಯನ್ನು ಈ ಭಗವಂತ ಕೊಡ್ತಾ ಹೇಳ್ತಾ ಇದ್ದಾನೆ ಅಕರ್ಮದಲ್ಲೂ ಕೂಡ ಸುಮ್ಮನೆ ಇರುವಂತಹ ಒಂದು ಕರ್ಮ ಅದು ಕೂಡ ಕರ್ಮವೇ ಯಾಕೆ ಅಂದರೆ ಅಲ್ಲಿ ಅಹಂ ಅನ್ನುವುದು ಇದೆ ಎಲ್ಲಿಯ ತಂಥ ಅಹಂ ಅನ್ನುವುದು ವ್ಯಕ್ತಿಗೆ ಇದೆಯೋ ಆತ ಸುಮ್ಮನೆ ಎದುರು ಕೂಡ ಮಾಡ್ತಾ ಇದ್ದಂತೆ ಲೆಕ್ಕ ಅದರಿಂದ ಅವನಿಗೆ ಪಾಪ ಬರುತ್ತೆ ಅದರಿಂದ ಆ ದೋಷ ಬರುತ್ತೆ ಹೀಗಾಗಿ ಆ ದೋಷದಿಂದ ನೀನು ಎರಡೂ ರೀತಿಯ ದೋಷದಿಂದ ತಪ್ಪಿಸಿಕೊಳ್ಬೇಕಾದ್ರೆ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅದು ಎಂತಹ ಕೆಲಸ ಮಾಡಬೇಕು ಅನ್ನೋದನ್ನು ನಾನು ಈಗ ಹೇಳ್ಕೊಡ್ತಾ ಇದ್ದೇನೆ ಯಾವ ರೀತಿಯ ಕೆಲಸ ಮಾಡಿದ್ರೆ ನೀನು ತಪ್ಪಿಸ್ಕೊಡ್ಬೋದು ಕೆಲಸದಿಂದ ತಪ್ಪಿಸ್ಕೊಡ್ಬೋದು ಅಂದರೆ ಯೋಗಸ್ಥಃ ಕುರುಕರ್ಮಾಣಿ ಸಂಗಂತ್ಯ ಧನಂಜಯ ಸಿದ್ಧ ಸಿದ್ಧಿ ಅಸಿದ್ಧೋ ಸಮೂತ್ವ ಸಮಂ ಯೋಗ ಉಚ್ಯತೆ ಈಗ ಈ ಒಂದು ಮಂತ್ರದಲ್ಲಿ ಯೋಗದ ಡೆಫಿನೇಷನನ್ನು ಹೇಳ್ತಾ ಇದ್ದಾನೆ ಮತ್ತೆ ಯೋಗವನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಕೂಡ ಹೇಳ್ತಾ ಇದ್ದಾನೆ ಮೊದಲನೇದಾಗಿ ಯೋಗದ ಲಕ್ಷಣ ಅಂದರೆ ಏನು ಅಂದರೆ ಸಮತ್ವಂ ಯೋಗ ಉಚ್ಚ ಹಲವಾರು ಕಡೆ ಈ ಯೋಗದ ಲಕ್ಷಣವನ್ನು ಭಗವಂತ ಹೇಳ್ತಾ ಬರ್ತಾ ಇದ್ದಾನೆ ಈ ಒಂದು ಅಧ್ಯಾಯದಲ್ಲಿ ಆತ ಯೋಗದ ಲಕ್ಷಣವನ್ನು ಈ ರೀತಿ ಹೇಳ್ತಾ ಇದ್ದಾನೆ ಯೋಗ ಅಂದರೆ ಸಮತ್ವ ಯಾವುದರಲ್ಲಿ ಸಮತ್ವ ಅಂತ ಹೇಳಿದ್ರೆ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮ ಸಿದ್ಧಿ ಅಸಿದ್ಧಿ ಯಾವುದೇ ರೀತಿಯ ಸಿದ್ಧಿ ಯಾವುದೇ ರೀತಿಯ ಅಸಿದ್ಧಿ ನಮ್ಮ ಜೀವನದಲ್ಲಿ ಉಂಟಾಗಲಿ ಅದೆರಡೂ ಕೂಡ ಸಮ ಎಂಬುದಾಗಿ ಸ್ವೀಕರಿಸ್ತಕ್ಕಂತಹ ಬುದ್ಧಿ ಯಾವುದಿದೆಯೋ ಅಂತಹ ಬುದ್ಧಿ ಯಾರಿಗೆ ಇರ್ತದೆಯೋ ಅವನೇ ಯೋಗಿ ಆ ಬುದ್ಧಿ ಅಥವಾ ಆ ಜ್ಞಾನವೇ ಯೋಗ ಅಂತಹ ಜ್ಞಾನವನ್ನು ನೀನು ಸಂಪಾದಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಬೇಕೆ ಹೊರತು ಕೇವಲ ಕರ್ಮದಿಂದ ಫಲವನ್ನು ಗಳಿಸಲಿಕ್ಕೆ ಆಗಲಿ ಕರ್ಮದಿಂದ ತಪ್ಪಿಸಿಕೊಳ್ಳಿಕ್ಕೆ ಆಗಲಿ ಎರಡೂ ಕೂಡ ಉಪಯೋಗವನ್ನು ನಿನಗೆ ಹೆಚ್ಚು ಉಂಟು ಮಾಡುವುದಿಲ್ಲ ಎರಡೂ ಕೂಡ ಸಂಸಾರದಲ್ಲಿ ನಿನ್ನನ್ನು ಕಟ್ಟಿ ಹಾಕ್ತದೆ ನೀನು ನಿಜವಾಗಿಯೂ ಸಂಸಾರದಿಂದ ಮುಕ್ತನನ್ನಾಗಿ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಬುದ್ಧಿಯನ್ನ ಈ ರೀತಿಯಾದಂಥ ಜ್ಞಾನವನ್ನು ನಿನ್ನ ಸಂಪಾದನೆ ಮಾಡಬೇಕು ಇಂತಹ ಜ್ಞಾನ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಯೋಗಸ್ಥಃ ಕುರು ಕರ್ಮಾಣಿ ಸಂಗಮ್ ಧನಂಜಯ ಹೇ ಧನಂಜಯ ಧನಂಜಯ ಅಂದರೆ ಇಲ್ಲಿ ಅರ್ಜುನನಿಗೆ ಇರ್ತಕ್ಕಂತಹ ಒಂದಾನೊಂದು ಹೆಸರು ಅಕ್ಷರಶಃ ಈ ಹೆಸರು ಏನು ಹೇಳುತ್ತೆ ಅಂದರೆ ಅರ್ಜುನ ಯಾವಾಗ ಯುಧಿಷ್ಠಿರನ ರಾಜಸೂಯ ಯಾಗದಲ್ಲಿ ಅಶ್ವಮೇಧ ಯಾಗದಲ್ಲಿ ಬೇರೆ ಬೇರೆ ಕಡೆಗೆ ಹೋಗಿ ಅನೇಕ ಅವನ ಅನೇಕ ಜನ ತಮ್ಮಂದಿರು ಮತ್ತು ಅನೇಕ ಅವನ ಸೈನ್ಯಗಳು ಸೈನ್ಯ ಬೇರೆ ಬೇರೆ ಕಡೆ ಹೋಗಿ ಭಾರತದ ಬೇರೆ ಬೇರೆ ಕಡೆ ಹೋಗಿ ಅಲ್ಲಿಂದ ಯಜ್ಞಕ್ಕೆ ಬೇಕಾದಂತಹ ಸಂಪತ್ತನ್ನ ಅವರು ಗೆದ್ದು ಬರ್ತಾರೆ ಅಂತಹ ಸಂದರ್ಭದಲ್ಲಿ ಅರ್ಜುನ ಕೂಡ ಒಂದು ದಿಕ್ಕಿಗೆ ಹೋಗಿ ಅಲ್ಲಿರ್ತಕ್ಕಂತಹ ರಾಜರನ್ನೆಲ್ಲ ಗೆದ್ದು ಅವರಲ್ಲಿರ್ತಕ್ಕಂತಹ ಸಂಪತ್ತನ್ನೆಲ್ಲ ಸಂಪಾದನೆ ಮಾಡಿಕೊಂಡು ಬರ್ತಾನೆ ಹೀಗಾಗಿ ಅರ್ಜುನನಿಗೆ ಧನಂಜಯ ಧನಂಜಯ ಧನವನ್ನ ಸಂಪತ್ತನ್ನ ಗೆದ್ದುಕೊಂಡು ತಂದ ಆದ್ದರಿಂದ ಅವನಿಗೆ ಧನಂಜಯ ಅಂತಕ್ಕಂತಹ ಬಿರುದು ಅಲ್ಲಿ ಒಡಲಾಯಿತು ಅದೊಂದಾಯ್ತು ಎರಡನೆಯದಾಗಿ ಇಲ್ಲಿ ಗುಪ್ತವಾಗಿ ಕೃಷ್ಣ ತನ್ನ ಶಿಷ್ಯನಿಗೆ ಭೇಷ್ ಅಂತ ಹೇಳ್ತಾ ಇದ್ದಾನೆ ಏನು ಅಂತ ಹೇಳಿದ್ರೆ ಆಧ್ಯಾತ್ಮಿಕ ಸಂಪತ್ತನ್ನು ಜಯಿಸಿದ್ಯಾ ನೀನು ಯಾಕೆ ಅಂತ ಹೇಳಿದ್ರೆ ಈ ಆಧ್ಯಾತ್ಮಿಕ ಸಂಪತ್ತನ್ನ ಗಳಿಸತಕ್ಕಂತಹ ಯಾವ ಯಾವ ಗುಣಗಳು ಬೇಕೋ ಆ ಎಲ್ಲ ಗುಣಗಳು ನಿನ್ನಲ್ಲಿ ಆಗಲೇ ಇದೆ ಅದನ್ನು ನೀನು ಈ ಯೋಗದ ಮೂಲಕ ತೊಡಗಿಸಿಕೊಂಡು ಕರ್ಮದಲ್ಲಿ ತೊಡಗಿಸಿಕೊಂಡು ಸರಿಯಾಗಿ ಉಪಯೋಗಿಸಿದರೆ ಆಗ ನಿಜವಾದ ರೀತಿಯಲ್ಲಿಯೂ ಕೂಡ ಆ ಯೋಗ ಅಂತಕ್ಕಂತಹ ಸಿದ್ಧಿ ನಿನಗೆ ಪ್ರಾಪ್ತವಾಗುತ್ತೆ ಅಂತಹ ಒಂದು ಕರ್ಮವನ್ನು ಈಗ ಅರ್ಜುನಿಗೆ ಹೇಳತಕ್ಕಂತಹ ಯುದ್ಧ ಕರ್ಮ ಅಥವಾ ನಮ್ಮ ಜೀವನದಲ್ಲಿ ಹೇಳುವುದಾದರೆ ಯಾವ ನಮ್ಮ ಸ್ವಧರ್ಮ ಇದೆಯೋ ಆ ಸ್ವಧರ್ಮಕ್ಕೆ ತಕ್ಕದಾದಂತಹ ಕರ್ಮ ಅಂತಹ ಕರ್ಮಗಳನ್ನು ಯೋಗದಲ್ಲಿ ನೆಲೆ ನಿಂತು ಮಾಡಬೇಕು ಯೋಗದಲ್ಲಿ ನೆಲೆ ನಿಂತು ಮಾಡಬೇಕು ಏನಿದು ಕರ್ಮಯೋಗ ಅಂತ ಹೇಳಿದ್ರೆ ನಾನು ಆಗಲೇ ಹೇಳದಂತೆ ಕರ್ಮ ಪ್ಲಸ್ ಆತ್ಮ ಅದೇ ಕರ್ಮಯೋಗ ಕರ್ಮದ ಜೊತೆಗೆ ಆತ್ಮ ಬುದ್ಧಿ ಯಾವಾಗ ಇರ್ತದೆಯೋ ಪ್ರತಿಯೊಂದು ನಾವು ಮಾಡ್ತಕ್ಕಂತಹ ಪ್ರತಿಯೊಂದು ಕರ್ಮವೂ ಕೂಡ ಆತ್ಮನಿಗೆ ಸಮರ್ಪಣೆ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಮಾಡ್ತಾ ಈ ಕರ್ಮದಲ್ಲಿ ಇರ್ತಕ್ಕಂತಹ ಯಾವ ದೋಷ ಇದೆಯೋ ಯಾವುದೂ ಕೂಡ ನಮಗೆ ತಟ್ಟುವುದಿಲ್ಲ ಹಾಗೆ ನಮ್ಮ ಚಿತ್ತ ಕೂಡ ಶುದ್ಧಿ ಆಗ್ತಾ ಆಗ್ತಾ ಆಗ್ತಾ ಆಗ್ತಾ ನಮಗೆ ಈ ಆತ್ಮನ ಕುರಿತಾದಂತಹ ನಿಜವಾದ ಜ್ಞಾನ ನಮ್ಮ ಬುದ್ಧಿಯಲ್ಲಿ ಉಂಟಾಗ್ತದೆ ಅಂತಹ ಈ ಜ್ಞಾನದಿಂದ ನಮ್ಮ ಬುದ್ಧಿಯಲ್ಲಿ ಸಮ ಅಥವಾ ಸಮತ್ವ ಅಂತಕ್ಕಂಥದ್ದು ನೆನೆಸುತ್ತೆ ಈ ಸಮತ್ವ ಒಂದು ಬಾರಿ ನಮ್ಮ ಬುದ್ಧಿಯಲ್ಲಿ ಬಂತು ಅಂದಾಗ ಆಗ ಈ ಹೊರಗಡೆ ಕರ್ಮದಿಂದ ಯಾವ ಯಾವ ರೀತಿಯ ದ್ವಂದ್ವಗಳು ಉಂಟಾಗುತ್ತೆಯೋ ಯಾವುದೂ ಕೂಡ ನಮ್ಗೆ ಅದು ತಟ್ಟುವುದಿಲ್ಲ ಈ ಕರ್ಮದಿಂದ ಯಾವ ದೋಷ ಕೂಡ ತಟ್ಟುವುದಿಲ್ಲ ಹೇಗ ಎಷ್ಟು ಎಷ್ಟರ ಮಟ್ಟಿಗೆ ತಟ್ಟುವುದಿಲ್ಲ ಅಂದರೆ ಅಂತಹ ಹೇಳ್ತಾರೆ ನೂರು ಬ್ರಹ್ಮತ್ಯೆಯನ್ನು ಮಾಡಿದರೂ ಕೂಡ ಆ ಬ್ರಹ್ಮ ಹತ್ಯೆಯ ಪಾಪ ಅಂತಹ ಜ್ಞಾನಿಗೆ ತಟ್ಟುವುದಿಲ್ಲ ಈ ಅರ್ಜುನ ಈಗ ಯೋಗ ಬುದ್ಧಿಯಿಂದ ಯುದ್ಧ ಮಾಡ್ತಾ ಇರೋದ್ರಿಂದ ಅದರಲ್ಲಿ ತನ್ನ ಸ್ವಜಂತ್ರ ಹತ್ಯೆಯನ್ನು ಮಾಡಿದ್ರೂ ಕೂಡ ಭೀಷ್ಮಾದಿಗಳ ಹತ್ಯೆಯನ್ನ ಗುರುಸ್ಥಾನದಲ್ಲಿ ಇರ್ತಕ್ಕಂತಹ ದ್ರೋಣಾದಿಗಳ ಹತ್ಯೆಯನ್ನು ಮಾಡಿದರೂ ಕೂಡ ಅವರನ್ನು ಕೊಂದಂತಹ ಪಾಪ ಇವನಿಗೆ ತಟ್ಟುವುದಿಲ್ಲ ಯಾಕೆಂದ್ರೆ ಇವನ ಇಚ್ಛೆಯಿಂದ ಇವನು ಮಾಡ್ತಾ ಇಲ್ಲ ಅಥವಾ ದ್ವೇಷದಿಂದ ಇವನು ಮಾಡ್ತಾ ಇಲ್ಲ ಕೇವಲ ಈಶ್ವರ ಅರ್ಪಣ ಬುದ್ಧಿಯಿಂದ ಇವನು ಮಾಡ್ತಾ ಇದನ್ನು ಕೊನೆಯಲ್ಲಿ ಮಹಾಭಾರತದ ಕೊನೆಯಲ್ಲಿ ಕೃಷ್ಣ ತನ್ನ ಒಂದು ವಿಭೂತಿಯನ್ನು ತೋರಿಸುವಾಗ ಅರ್ಜುನನಿಗೆ ತೋರಿಸ್ತಾನೆ ಏನಪ್ಪಾ ಅಂದರೆ ಅರ್ಜುನ ಯಾವಾಗ ಯುದ್ಧ ಮಾಡ್ತಾ ಮಾಡ್ತಾ ಮಾಡ್ತಾ ಹೋಗ್ತಾ ಇದ್ದಾನೋ ಅರ್ಜುನನ ಮುಂದುಗಡೆ ಜಟೆ ಇರ್ತಕ್ಕಂತಹ ಅನೇಕ ವ್ಯಕ್ತಿಗಳು ಹೋಗ್ತಾ ಇದ್ದಾರೆ ಅನೇಕ ವ್ಯಕ್ತಿಗಳು ಆ ವ್ಯಕ್ತಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅರ್ಜುನ ಯಾರನ್ನ ಕೊಲ್ಲಬೇಕು ಅಂತ ಇರ್ತಾನೆಯೋ ಅವರೆಲ್ಲರನ್ನು ಇದ ಕೊಲ್ತಾ ಹೋಗ್ತಾ ಇರ್ತಾನೆ ಅರ್ಜುನನ ಕೆಲಸ ಏನು ಅಂದ್ರೆ ನಿಮಿತ್ತ ಮಾತ್ರ ಭವ ಸೌಭ್ಯ ಸಾ ಅದನ್ನ ಅವನಿಗೆ ದರ್ಶನ ಮಾಡಿಸ್ತಾನೆ ಮುಂದೆ ಅರ್ಜುನನಿಗೆ ಕೃಷ್ಣ ದರ್ಶನ ಮಾಡಿಸ್ತಾನೆ ರುದ್ರರು ಅನೇಕ ಜನ ರುದ್ರರು ಅರ್ಜುನ ಅರ್ಜುನನ ರಥದ ಮುಂದೆ ಹೋಗ್ತಾ ಅನೇಕ ಸೈನಿಕರನ್ನು ಕೊಚ್ಚ ಹಾಕ್ತಾ ಹಾಕ್ತಾ ಹಾಕ್ತಾ ಹಾಕ್ತಾ ಹೋಗ್ತಾ ಇರ್ತಾರೆ ಅರ್ಜುನ ಕೇವಲ ಬಾಣ ಬಿಡ್ತಾ ಬಿಡ್ತಾ ಬಿಡ್ತಾ ಅವ್ರು ಏನು ಮಾಡಿದ್ರೋ ಆ ಕೆಲಸವನ್ನು ನೀನು ಮಾಡ್ತಾನೆ ಅದು ಯಾರೋ ಹೇಳಿದ್ರಲ್ಲ ಒಬ್ಬನಿಗೆ ಮೊಟ್ಟಮೊಲನದಾಗಿ ಸೈನ್ಯಕ್ಕೆ ಆತ ಸೇರಿದ್ದ ಯುದ್ಧ ಮಾಡುವುದು ಹೇಗೆ ಅಂತ ಗೊತ್ತಿಲ್ಲ ಅತ್ಯಂತ ಭೀರು ಅಂದರೆ ಹೆದರು ಪೊಕ್ಲ ಹೇಗೋ ಮಾಡಿ ಅವನ್ನು ಒಪ್ಪಿಸಿಬಿಟ್ಟು ಹುರಿದುಂಬಿಸಿಬಿಟ್ಟು ಕಳಿಸಿದ್ದಾರೆ ಯುದ್ಧ ಮಾಡುವಂಥ ಸರಿ ಅಂಥೇಳಿ ಅವನಿಗೆ ಕಿರೀಟ ಕವಚ ಇದೆಲ್ಲ ತೊಡಸ್ಬಿಟ್ಟು ಅವನು ಬಿಟ್ಟ ಮೇಲೆ ಈಜೆ ಎಲ್ಲ ಹೋಗಿ ಏನು ಮಾಡ್ದ ಎಲ್ಲ ಸುಮಾರು ಮಹಾ ಆಶ್ಚರ್ಯಕರವಾದಂತಹ ಕೆಲಸವನ್ನು ಮಾಡ್ದ ಏನಪ್ಪ ಅಂದರೆ ಅನೇಕ ಈ ಮುಂಡದಲ್ಲಿ ಇರ್ತಕ್ಕಂತಹ ಕಾಲುಗಳನ್ನೆಲ್ಲ ತಂದಿದ್ದಾನೆ ಯಾವುದನ್ನ ಕಾಲುಗಳು ಆ ಶರೀರದ ಕಾಲುಗಳನ್ನು ಆಶ್ಚರ್ಯ ಆಯ್ತು ಎಲ್ಲರೂ ಎಲ್ಲನ್ನು ನೀನು ಕೊಂದುಬಿಟ್ಟು ಎಲ್ಲರೂ ಕಾಲು ನೀನು ತಂದಿಯಲ್ಲ ಅಂತ ಹೇಳಿ ಅವರೆಲ್ಲ ಭೇಷ್ ಭೇಷ್ ಅಂತ ಹೇಳಿದ್ರೆ ಈಗ ಹೇಳ್ತಾ ಇದ್ದಾನೆ ಇಲ್ಲ ಆಗ್ಲೇ ಆ ಶರೀರದಲ್ಲಿ ರುಂಡ ಯಾರೋ ಹಾರಿಸ್ಬಿಟ್ಟಿದ್ರು ಆ ಅಲ್ಲಿ ಬಿದ್ದಂತಹ ಯಾವ ಶರೀರ ಇತ್ತೋ ಆ ಶರೀರದಲ್ಲಿರ್ತಕ್ಕಂತಹ ಕಾಲನ್ನ ಕತ್ತರಿಸಿ ಕತ್ತರಿಸಿ ನಾನು ಕೌಂಟ್ ಹಾಕ್ಬಿಟ್ಟು ಇಲ್ಲಿ ತಂದಿದ್ದೇನೆ ಎಷ್ಟು ಜನರ ಓದಿದ್ದೇನೆ ಅಂತ ಹಾಗೆ ಇಲ್ಲಿ ಅರ್ಜುನನ ಪರಿಸ್ಥಿತಿ ಹಾಗೆ ಕೃಷ್ಣ ಯಾವ ತನ್ನ ಶಕ್ತಿಯಿಂದ ಇಡೀ ಆ ಶತ್ರು ಪಾಳ್ಯದಲ್ಲಿ ಇರತಕ್ಕಂತಹ ದುಷ್ಟರನ್ನು ಕೊಂದನೋ ನಿಜವಾಗಿಯೂ ಕೊಂದನೋ ಅವರನ್ನು ನಂತರಯುತ ನಿಮಿತ್ತ ಮಾತ್ರದ ಬಾಣವನ್ನು ಬಿಟ್ಟು ಬಿಡುವುದರೊಂದಿಗೆ ಕೊಂದ ಅಂಥೇಳಿ ಕೃಷ್ಣ ತೋರಿಸ್ತಾನೆ ಹಾಗೆಯೇ ನಮ್ಮ ಜೀವನದಲ್ಲೂ ಕೂಡ ನಾವು ಯಾವ ಯಾವ ಕೆಲಸವನ್ನು ನಾವು ಮಾಡ್ತೇವೆಯೋ ಆ ಕೆಲಸಕ್ಕೆ ಬೇಕಾಗಿರ್ತಕ್ಕಂತಹ ಜ್ಞಾನ ಮತ್ತು ಶಕ್ತಿ ಅದೆರಡೂ ಕೂಡ ಭಗವಂತನ ಒಂದು ವೇಳೆ ಇದೆರಡೂ ಕೂಡ ನಮಗೆ ಕೈ ಕೊಟ್ಟರೆ ಆ ಕೆಲಸದ ಸಿದ್ಧಿಗೆ ಬೇಕಾಗಿರತಕ್ಕಂತಹ ಜ್ಞಾನ ಹಾಗೆ ಶಕ್ತಿ ಇದೆರಡೂ ಕೈ ಕೊಟ್ಟರೆ ಆಗ ನಾವು ಯಾವ ರೀತಿಯಲ್ಲಿ ಕೆಲಸ ಮಾಡುವುದು ಆಗ ಯಾರು ಮಾಡಿದ್ದು ಕೆಲಸ ನಾವು ಯಾವುದೇ ಕೆಲಸವನ್ನು ನಾವು ಅನಲೈಸ್ ಮಾಡಿದ್ರೆ ಸಾಕು ಸುಮ್ಮನೆ ಒಂದು ಕೆಲಸದಲ್ಲಿ ಯಶಸ್ಸು ಸಿಕ್ತು ಅಂತ ಇಟ್ಕೊಳ್ಳೋಣ ಕಂಪ್ನಿಯಲ್ಲೋ ಎಲ್ಲೋ ಒಂದು ಯಶಸ್ಸು ಸಿಕ್ತು ಆಗ ಸ್ವಲ್ಪ ನಾವು ವಿಮರ್ಶೆ ಮಾಡಿದರೆ ಇದಕ್ಕೆ ನಾನು ಒಬ್ಬನೆಯೇ ಕಾರಣವೋ ನಾನು ಎಷ್ಟರ ಮಟ್ಟಿಗೆ ಕಾರಣ ಅಂತ ನಾನು ಆಲೋಚನೆ ಮಾಡಿದ್ರೆ ನನ್ನ ಪಾಲು ಅದರಲ್ಲಿ ನನ್ನ ಕಣ್ಣಿಗೆ ಕಾಣುವುದಿಲ್ಲ ಅಷ್ಟು ನಗಣ್ಯವಾಗಿರುತ್ತೆ ಆದರೆ ನಾವೇನು ಮಾಡ್ತೇವೆ ಆ ಎಲ್ಲ ಅಂಶವನ್ನು ಅದುಂಬ್ಬಿಟ್ಟು ನನ್ನ ಒಂದು ಅಂಶ ಯಾತಿದೆಯೋ ಅದನ್ನು ಮಾತ್ರ ಈ ರೀತಿಯಾಗಿ ಹೈಲೈಟ್ ಮಾಡಿದಾಗ ಏನಾಗುತ್ತೆ ನನ್ನ ಅಹಂಕಾರ ಅಲ್ಲಿ ಗೊತ್ತಾಗುತ್ತೆ ನಾನು ಮಾಡಿದ್ದು ನನ್ನಿಂದ ಇಷ್ಟು ಸಕ್ಸಸ್ ಆಯಿತು ನನ್ನಿಂದ ಹೀಗಾಯಿತು ಅಂತ ಆದರೆ ಇಲ್ಲಿ ಭಗವಂತ ಯೋಗದಲ್ಲಿ ನೆಲೆ ನಿಂತು ಯೋಗಸ್ತಃ ಅಂದರೆ ಯೋಗದಲ್ಲಿ ನೆಲೆ ನಿಂತು ಯೋಗೇ ಇದು ಯೋಗಸ್ತಃ ಯೋಗದಲ್ಲಿ ನೆಲೆ ನಿಂತು ಕರ್ಮಗಳನ್ನು ಮಾಡ್ತಾ ಇದ್ದಾಗ ಏನಾಗುತ್ತೆ ಸಂಘವನ್ನು ಬಿಟ್ಟು ಆ ಕರ್ಮದಲ್ಲಿ ಸಂಘವನ್ನು ಗಟ್ಟಿಯಾಗಿ ಅಂಟಿಕೊಡ್ತಕ್ಕಂತಹ ಸ್ವಭಾವವನ್ನು ಬಿಟ್ಟು ಕರ್ಮ ನಾನು ಮಾಡ್ತಾ ಇರತಕ್ಕಂಥದ್ದು ಅನ್ನುವಂತಹ ಬುದ್ಧಿಯನ್ನು ಹಾಗೆ ಕರ್ಮಫಲ ನನಗೆ ಬೇಕು ಅಂತಕ್ಕಂತಹ ಬುದ್ಧಿಯನ್ನು ಇದೆರಡನ್ನು ಬಿಟ್ಟು ಮಾಡಿದಾಗ ಏನಾಗುತ್ತೆ ಸಿದ್ಧಸಿದ್ಧೋಹ ಸಮೂತ್ವ ಸಮತ್ವ ಯೋಗ ಉಚ್ಚತೆ ನಿಜವಾದಂತಹ ಯೋಗ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಸಿದ್ಧಿ ಆಗುತ್ತೆ ನಾನು ಮಾಡಿದ್ದೆಲ್ಲವೂ ಕೂಡ ಯೋಗವಾಗುತ್ತೆ ನಾನು ಏನೇನೇ ಮಾಡಲಿ ಊಟ ಮಾಡ್ತಾ ಇರಲಿ ಯೋಗ ಆಗುತ್ತೆ ಉಸಿರಾಡ್ತಾ ಇರಲಿ ಯೋಗ ಆಗುತ್ತೆ ಇನ್ನೊಬ್ಬರ ಜೊತೆಗೆ ಮಾತನಾಡ್ತಾ ಇರಲಿ ಯೋಗ ಆಗುತ್ತೆ ಇನ್ನೊಬ್ರು ಹೇಳಿದ್ದು ಕೇಳ್ತಾ ಇರಲಿ ಯೋಗ ಆಗುತ್ತೆ ಕೆಲಸ ಆಗಲ್ಲ ಕೆಲಸ ಆಗಲ್ಲ ಹಾಗೆ ನಮ್ಮ ಜೀವನವನ್ನ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ ಯೋಗ ಮಾರ್ಗದಲ್ಲಿ ತೊಡಗಿಸಬೇಕು ಅನ್ನುವಂತಹ ಈ ಪಾಠವನ್ನ ಇಲ್ಲಿ ಈ ಮಂತ್ರದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ ಓಂ ಪೂರ್ವ ನಮದೂರ್ ನಮಿದಂಪೂರ್ ನಾಥ್ ೂರ್ಣಸ್ಯ ಪೂರ್ಣಮೂರ್ಣಮೇವಶಿಷ್ಯತೆ ಶಾಂತಿಶಾಂತಿಶಾಂತಿ ಹರಿ ಓ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು